ಹೊಂದಿಗೆ ಶಾಂತಿ ಮಂತ್ರ ಹೇಳ್ಕೊಡ್ತೇನೆ ದಯವಿಟ್ಟು ಅನುಸರಿಸಿ ಧರ್ಮರ್ಮಸ್ವರೂಪಿಣಿ ಅವ ಕಂಸಾತೀ ಪರಮೇ ಕೃಷ್ಣ ವಂದೇ ಜಗತ್ ಜಯತಿ ಜಗತಿ ಮಾವಸ್ತೆ ವಚನವಚನ केवलं ಚಾಕಲ ಧ್ರುವ ಪದ್ಮ ಯೋ ಸಕಲಕುಶಲ ಪಾತ್ರ ಬ್ರಹ್ಮಪುತ್ರಸ್ ವಾಂಚಿತ್ ಶೋಚ ನಮತೆತ್ ಉತ್ಸಾಹೀವತಿ ಅನ್ನೋದು ನೋಡಬೇಕು ಕಿಂಚಿತ್ ಶೋದವನ್ನು ಪ್ರತಿಯೊಂದಕ್ಕೂ ಅನ್ವಯ ಮಾಡಿಕೊಂಡು ನೋಡಬೇಕು ಒಂದಿತ್ತು ಅದರಲ್ಲಿ ಕಂಚಿತ್ವಾಂಚತಿ ಯಾರಿಗೆ ಆ ಪರಮ ಪ್ರೇಮ ಅಥವಾ ಭಕ್ತಿ ಲಭಿಸಿದೆಯೋ ಅವನು ಭಕ್ತಿಯನ್ನಲ್ಲದೆ ಅಥವಾ ಪರಮಾತ್ಮನನ್ನಲ್ಲದೆ ಒಂದಿನ ಬಯಸುವುದಿಲ್ಲ ಬೇರೆ ಏನನ್ನೂ ಬಯಸುವುದಿಲ್ಲ ನ ಕಿಂಚಿತ್ ವಾಂಚತಿ ನ ಶೋಚತಿ ಒಂದಿನ ಆತನು ಈ ಜಗತ್ತಿನ ಕುರಿತಾದಂತಹ ಶೋಕವನ್ನು ದುಃಖಾತಿಶಯವನ್ನು ಕೊಡುವುದಿಲ್ಲ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳಿ ನೋಡಿದ್ವಿ ಅದಕ್ಕೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಯಾವಾಗ ಈ ಸಾಗತನ ತುತ್ತ ತುದಿಯ ಭಕ್ತಿ ಯೋಗದ ತುತ್ತ ತುದಿಯಾದಂತಹ ಪರಮ ಪ್ರೇಮವನ್ನು ಪಡಿತಾನೋ ಆಗ ಅವನಿಗೆ ದುಃಖ ಆಗುವುದಿಲ್ಲ ಅಂತಲ್ಲ ಕಷ್ಟಗಳು ಬರುವುದಿಲ್ಲ ಅಂತಲ್ಲ ಕಷ್ಟಗಳು ಬರ್ತದೆ ಬಹುಶಃ ನಮಗಿಂತ ಜಾಸ್ತಿ ಅದು ಆದರೆ ನಮಗೂ ಅವರಿಗೂ ಎಷ್ಟು ವ್ಯತ್ಯಾಸ ಅಂತ ಹೇಳಿದ್ರೆ ಅವರಿಗೆ ಹೇಗೆ ಆಗ್ಬಿಟ್ಟಿರುತ್ತೆ ಅಂತ ಹೇಳಿದ್ರೆ ನಿಮಗೆ ಕಾಲ ಜೋರು ಹಿಡಿದಿರುತ್ತೆ ಬಹಳ ಹೊತ್ತು ಪದ್ಮಾಸನ ಕೂತು ಅಂತ ಜೋವು ಬಿಡುತ್ತೆ ಆ ಜೋವು ಹೇಳಿದಂತಹ ಕಾಲಿಗೆ ಏನ್ ಮಾಡ್ತೀರ ಚೀಡ್ತೀರ ನೋಡೋಣ ಸ್ವಲ್ಪ ಏನಾದ್ರು ಇದಾಗುತ್ತ ನೀವೇನೋ ಚೀಡ್ತೀರ ಆದ್ರೆ ಅದಕ್ಕೆ ಯಾರೋ ಒಂದು ಪರಿಜ್ಞಾನವೂ ಅದಕ್ಕುಂಟಾಗ ಆ ರೀತಿ ಈ ಪ್ರೇಮದಿಂದ ಲಿಪ್ತನಾದಂತಹ ಮನಸ್ಸು ಯಾರಿಗಿರ್ತದೆಯೋ ಆ ಭಗವಂತನ ಪ್ರೀತಿಯಲ್ಲಿ ಮುಳುಗಿದಂತಹ ಅದಕ್ಕೆ ಈ ತಮಿಳುನಾಡಿನ ವೈಷ್ಣವ ಸಂತರಿಗೆ ಮುಳುಗಿದವರು ಅಂತ ಹೆಸರು ಆಮ ಸಂತರಿಗೆ ಮುಳುಗಿದವರು ಅಂತ ಹೆಸರು ಆಳ್ವಾರ ಕರೆಯುವುದೇ ಅದಕ್ಕೆ ಮುಳುಗಿದವರು ಆಂಡಾಳಂತೆ ಅದೇ ಸ್ತ್ರೀಲಿಂಗದಲ್ಲಿ ಆಂಡಾಳ ಆಗುತ್ತೆ ಆಳ್ವಾರ ಮುಳುಗಿದವಳು ನಿಮಜ್ಜನ ಮಾಡಿದವಳು ಅದರಲ್ಲೇ ಭಗವಂತನ ಭಕ್ತಿಯಲ್ಲೇ ಸ್ನಾನ ಮಾಡಿದ ಅಂಥವರಿಗೆ ಯಾವ ಶೋಕವೂ ತಟ್ಟದು ಅದು ಹೇಗಪ್ಪ ಅಂತ ಹೇಳಿದ್ರೆ ಒಬ್ಬ ಒಮ್ಮೆ ಒಬ್ಬ ಜೆನ್ ಗುರುವಿನ ಬಳಿ ಬರ್ತಾನೆ ಒಂದು ಸ್ವಾಮಿ ನನಗೆ ಆಧ್ಯಾತ್ಮಿಕ ವ್ಯಕ್ತಿಗಳು ಅಥವಾ ಆಧ್ಯಾತ್ಮಿಕ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ತಲುಪಿದ್ದಾರೆ ಅನ್ನುವುದಕ್ಕೆ ಏನು ಪ್ರಮಾಣ ಏನಾದರೂ ಚಿಹ್ನೆಗಳಿದೆಯೇ ಏನು ಪ್ರಮಾಣ ಸ್ವಲ್ಪ ಹೇಗೆ ತಿಳಿಸ್ಬೋದು ಹೇಳಿ ನಾನು ಹೇಗೆ ಕಂಡುಹಿಡೀನಿ ಇವರ ಆಧ್ಯಾತ್ಮಿಕ ವ್ಯಕ್ತಿಗಳು ಇವರಲ್ಲ ಅಂತ ಅದಕ್ಕೆ ಗುರು ಹೇಳ್ತಾನೆ ಇಳ್ದಕ್ಕೋ ಯಾವಾಗ ಒಬ್ಬ ವ್ಯಕ್ತಿ ಅತ್ಯಂತ ಮಹತ್ತರವಾದಂತಹ ಕಷ್ಟಗಳನ್ನ ಅಥವಾ ನಷ್ಟವನ್ನ ಅನುಭವಿಸಿಯೂ ಕೂಡ ಜೀವನದಲ್ಲಿ ಅತ್ಯಂತ ದೊಡ್ಡ ನಷ್ಟ ಆಗಿದೆ ಅಂತ ಇಟ್ಕೊಂಡ ಪುತ್ರ ವಿಯೋಗವೋ ಪುತ್ರಿಯ ವಿಯೋಗ ವಿಯೋಗವೋ ಪತಿಯ ವಿಯೋಗವೋ ಪತ್ನಿಯ ವಿಯೋಗವೋ ಅಥವಾ ಆಸ್ತಿ ಪಾಸ್ತಿಯ ವಿಯೋಗವೋ ಉಂಟಾಗಿದೆ ಅಂತ ತಿಳ್ಕೊಳ್ಳೋಣ ಆಗ ಅವನು ಹೇಗೆ ತಿಳ್ಕೊಳ್ತಾನೆ ಅಂತ ಹೇಳಿದ್ರೆ ಒಂದು ಆಟದ ಸಾಮಾನು ಕಳೆದು ಹೋಗಿದೆ ಅಂತಲೇ ಅವನು ತಿಳ್ಕೊಳ್ತಾನೆ ಅದಕ್ಕಿಂತ ಹೆಚ್ಚಾದಂತಹ ಯಾವುದೇ ಒಂದು ಮನೋವಿಕಾರ ಅವನಲ್ಲಿ ಉಂಟಾಗುವುದಿಲ್ಲ ಇದು ಅವನು ಈ ಜೀವನವನ್ನು ನೋಡುವಂತಹ ರೀತಿ ಭಕ್ತನಾಡುವನು ಭಕ್ತಿಯ ಪರಾಕಾಷ್ಠಗೆ ಏರು ನೋಡುವಂತಹ ರೀತಿ ಅದು ನ ಶೋಚತೆ ನಂತರ ಹೇಳ್ತಾರೆ ನ ದ್ವೇಷಿ ದ್ವೇಷ ಭಕ್ತನಾಡುವನು ू कु द्वेषिक जीवन यारू कु द्वेष्वेष अंतर्रेन अद्देत व्यक्ति यद वस्तु घटने अथवा यदे सन्वेश जीवी के ನೋ ನೋವುಂಟಾಗಿದ್ದರೆ ದುಃಖ ಉಂಟಾಗಿದ್ದರೆ ಆ ದುಃಖವನ್ನು ಅನುಸರಿಸಿಕೊಂಡು ಮತ್ತದೇ ವ್ಯಕ್ತಿ ಮತ್ತದೇ ವಸ್ತು ಮತ್ತದೇ ಘಟನೆ ಮತ್ತದೇ ಸನ್ನಿವೇಶ ಮರುಕಳಿಸದೇ ಇರಲಿ ಅನ್ನುವಂತಹ ಮನಸ್ಸಿನ ಭಾವನೆ ಏನಿದು ಅದೇ ದ್ವೇಷ ಕಣ್ಣು ಸಿಹಿ ಕಂಡ್ರೆ ರಾಗ ಬೇವು ಕಂಡ್ರೆ ದ್ವೇಷ ಒಂದು ಸಿಹಿ ನಾಲಿಗೆಗೆ ಹಿತಕರವಾಗಿರ್ತದೆ ಒಂದು ಕಹಿ ನಾಲಿಗೆಗೆ ಅಹಿತಕರವಾಗಿರ್ತದೆ ಅಹಿತಕಾರವಾದ್ದು ನನಗೆ ಬೇಡ ಅನ್ನುವಂಥ ಒಂದು ಭಾವನೆ ಮಕ್ಕಳಲ್ಲಿ ಇರ್ತದೆ ಹೀಗಾಗಿ ಯಾವಾಗ ಬೇವನ್ನ ಅಥವಾ ಹಾಗಿಲುಕಾಯಿಯನ್ನು ಅವುಗಳ ಮುಂದೆ ತಂದು ಇಡ್ತೀರಿಯೋ ಆವಾಗ ಇದು ನನಗೆ ಬೇಡ ಅಂತ ಹೇಳುತ್ತೆ ಹಾಗೆ ಬೇಡ ಅಂತ ಹೇಳೋದಕ್ಕೆ ಅವ್ರ ಮನಸ್ಸಿನಲ್ಲಿ ಏನೋ ಒಂದು ಭಾವನೆ ಉದ್ಭವವಾಯಿತು ಅದೇ ದ್ವೇಷ ಇದಿಷ್ಟು ಮಕ್ಕಳ ಕತೆ ಆಯಿತು ನಾವೇನು ಮಕ್ಕಳಿಗಿಂತ ಯಾವುದೇ ಒಂದು ರೀತಿಯಲ್ಲೂ ಕೂಡ ಮೇಲಲ್ಲ ಯಾಕೆ ಅಂತ ಹೇಳಿದ್ರೆ ಅದೇ ಮನೋಭಾವನೆಯನ್ನ ನಾವು ಇಟ್ಕೊಳ್ತೇವೆ ಒಬ್ಬ ವ್ಯಕ್ತಿ ನಮ್ಮ ಜೀವನದಲ್ಲಿ ಅವನು ಯಾವುದೋ ಒಂದು ಕಾರಣದಿಂದ ನಮ್ಮ ಅಜ್ಞಾನದಿಂದಲೋ ಅಥವಾ ಅವನ ಅಜ್ಞಾನದಿಂದಲೋ ಏನೋ ಒಂದು ಬಿರುಸಾದ ಮಾತನ್ನು ಆಡಿರ್ತಾನ ನಮ್ಮ ಮನಸ್ಸನ್ನು ನೋಯಿಸುವಂತ ಮಾತನ್ನು ಆಡಿರ್ತಾನ ಅದು ಕೇವಲ ಒಂದೇ ಸಂದರ್ಭ ಆಗಿರ್ಬೋದು ಏನ್ ಮಾತಾಡಿದೆ ನನ್ನ ಮೈ ಮನಸ್ಸು ನೋಯಿಸ್ಬಿಟ್ಟನಲ್ಲ ಈ ರೀತಿ ಆಯಿತು ಪುನಃ ಅದ್ನೇ ಮಾತಾಡ್ತಾ ಮಾನ್ಯ ಸಲಿಯು ಅದೇ ಮಾತಾಡ್ತಾನೆ ಪುನಃ ನನಗೆ ದುಃಖ ಆಗುತ್ತೆ ಎರಡು ಸಲ ಈ ರೀತಿ ದುಃಖದ ಮುದ್ರೆ ಒತ್ತಿದಾಗ ಮನಸ್ಸಲ್ಲಿ ಏನಾಗುತ್ತೆ ಈ ಒಂದು ಸನ್ನಿವೇಶದ ಹೇಗಪ್ಪ ಪಾರಾಗೋದು ನನ್ನ ಮನಸ್ಸಿಗೆ ದುಃಖವಾಗದೇ ಇರುವ ಹಾಗೆ ಹೇಗೆ ನೋಡ್ಕೊಳ್ಳುವುದು ಯಾವಾಗಲೂ ಪ್ರತಿಯೊಂದು ಜೀವಿಗೂ ಇದೆ ಹೇಗೆ ನಾನು ಸುಖವಾಗಿರಲಿ ಹೇಗೆ ದುಃಖವನ್ನು ಹೊರದೋಡಲಿ ಇದೇ ಚಿಂತೆ ಈಗಲೂ ನಾನು ಅದೇ ರೀತಿ ಆಲೋಚನೆ ಮಾಡ್ತಾನೆ ಹೇಗೆ ಇದನ್ನು ನಾನು ಹೊರದೋಡಲಿ ಅಂತ ಅದಕ್ಕೆ ಆ ಮನಸ್ಸು ಮಾಡುತ್ತೆ ಅಂತ ಹೇಳಿದ್ರೆ ಯಾವಾಗ ಆ ವ್ಯಕ್ತಿ ನಮ್ಮನ್ನು ನಮ್ಮ ಮನಸ್ಸನ್ನು ನೋಯಿಸಿದೋನು ನಮ್ಮ ಎದುರುಗಡೆ ಬರ್ತಾನೋ ಕಣ್ಣು ಮುಂದೆ ಬರ್ತಾನೋ ತಕ್ಷಣ ಛ ಯಾಕಾದರೂ ಬನ್ನೋ ಈ ಒಂದು ಭಾವನೆ ಉತ್ಪಾದನೆ ಆಗುತ್ತೆ ದ್ವೇಷ ಹೀಗಂತದಲ್ಲಿ ನಮ್ಮ ಮನಸ್ಸು ನಮ್ಮ ಹೊರಗಡೆ ದೇಹ ಅಂದೇ ಹೋಗ್ಬೋದು ದೇಹದಲ್ಲಿ ಯಾವ ವಿಗಾಲವೂ ಉಂಟಾಗದೆ ನಾವು ನಗದೂಬಹುದು ಅಥವಾ ನಕ್ಕಿದಂತೆ ನಟನೆಯೂ ಮಾಡಬಹುದು ಆದರೆ ಒಳಗೆ ಆ ಮನಸ್ಸು ಅಂತಕ್ಕಂಥದ್ದು ಬೇಡ ಇವನು ನನಗೆ ಬೇಡ ಇವನು ನನಗೆ ಅಹಿತಕರವಾದಂತಹ ವ್ಯಕ್ತಿ ಈ ಒಂದು ಭಾವನೆಯನ್ನು ಉತ್ಪಾದನೆ ಮಾಡ್ತಾ ಇದ್ರೆ ಆ ಭಾವನೆಗೆ ದ್ವೇಷ ಅಂತ ಹೆಸರು ಈ ದ್ವೇಷ ಅಂತಕ್ಕಂಥದ್ದು ಕೂಡ ಇನ್ನೊಂದು ಬಗೆಯ ಪ್ರೀತಿಯೇ ನೆನ್ಪಿಟ್ಕೊಳ್ಳಿ ಇದು ಸೈಕಾಲಜಿ ಮನಃಶಾಸ್ತ್ರ ಅಂದರೆ ಇದೆ ದ್ವೇಷ ಅಂತಕ್ಕಂಥದ್ದು ಹೀಗೆ ಮಾಡಿ ನಾವು ಪ್ರೀತಿಸಿದ ಊಟ ಹೀಗೆ ಮಾಡಬಹುದು ಹೀಗೆ ಮಾಡಿದ್ರೆ ಹೇಗಾಗುತ್ತೋ ಹಾಗೆಯೇ ಒಬ್ಬನ ಪ್ರೀತಿಸಬೇಕಾದ್ರೆ ದ್ವೇಷದಿಂದಲೂ ಕೂಡ ನಾವು ಅವನನ್ನು ಪ್ರೀತಿಸಬಹುದು ಹೇಗೆ ಒಬ್ಬ ಪ್ರೀತಿ ಪಾತ್ರನಾದಂತಹ ವ್ಯಕ್ತಿ ಎದುರುಗಡೆ ಬಂದಾಗ ಪದೇ ಪದೇ ಅವ್ನು ಬರಬೇಕು ಅವನ ಪುನಃ ನನ್ನ ಬರಬೇಕು ಅವನ ಸಂಘ ಇರ್ಲಿ ಅಂತ ಯಾವಾಗಲೂ ಭಾವಿಸ್ತದೆಯೋ ಯಾವಾಗ ನನಗೆ ಇಷ್ಟವಿದ್ದಂತಹ ವ್ಯಕ್ತಿ ನನ್ನ ಎದುರುಗಡೆ ಬಂದಾಗಲೂ ಕೂಡ ಅವಿರತವಾಗಿ ಅದೇ ಸ್ಮರಣೆಯನ್ನು ನನ್ನ ಮನಸ್ಸು ಮಾಡ್ತಾ ಇರುತ್ತೆ ಅವನ ಎದುರುಗಡೆ ಇಲ್ ಇರಲಿ ಹೋಗಲಿ ನಮ್ಮ ಸಾಮಾನ್ಯ ವ್ಯವಹಾರದ ಸಮಯದಲ್ಲಾಗಲಿ ಅಥವಾ ನಾವು ದೇವರ ಪೂಜೆಗೆ ಕೋಣೆಯಲ್ಲಿ ಕುಳಿತಾಗಲಿ ದೇವರ ಎದುರುಗಡೆ ಮೂರ್ತಿ ಎದುರುಗಡೆ ಕುಳಿತಾಗಲಿ ಅದೇ ವ್ಯಕ್ತಿ ಬರ್ತಾನೆ ದೇವರು ಕಾಣಿಸೋದಿಲ್ಲ ಅವನಿಗೆ ಆ ವ್ಯಕ್ತಿಯು ಎದುರುಗಡೆ ಕಾಣಿಸ್ಕೊಳ್ತಾನೆ ಅವನ ಬಗ್ಗೆ ಆಲೋಚನೆ ಇವನು ಹೇಗೆ ನಾನು ಮಟ್ಟ ಹಾಕಲಿ ಹೇಗೆ ನಾನು ತಪ್ಪಿಸ್ಕೊಳ್ಳಿ ಈ ರೀತಿ ಆಲೋಚನೆ ಇದೂ ಕೂಡ ಒಂದು ರೀತಿಯ ಅಟ್ಯಾಚ್ಮೆಂಟ್ ಅಂತ ನೆಗೆಟಿವ್ ಅಟ್ಯಾಚ್ಮೆಂಟ್ ಈ ನೆಗೆಟಿವ್ ಅಟ್ಯಾಚ್ಮೆಂಟ್ ಕೂಡ ಅತ್ಯಂತ ಕೆಟ್ಟದ್ದು ಪ್ರೀತಿಗಿಂತಲೂ ದ್ವೇಷ ಕೆಟ್ಟದ್ದು ಅದು ನಮ್ಮನ್ನು ಇನ್ನೂ ಬಿಗಿಯಾಗಿ ಬಂಧಿಸ್ತಾರೆ ಇನ್ನೂ ಬಿಗಿಯಾಗಿ ಬಂಧಿಸ್ತಾರೆ ಆದರೆ ಈ ಭಕ್ತರ ವಿಷಯದಲ್ಲಿ ಆ ಥರ ಅಲ್ಲ ಭಕ್ತರು ಯಾಕೆ ಈ ರೀತಿ ದ್ವೇಷಿಸುವುದಿಲ್ಲ ಅಂತ ಹೇಳಿದ್ರೆ ಅವರು ಪ್ರತಿಯೊಂದು ಜೀವಿಯಲ್ಲಿಯೂ ಪ್ರತಿಯೊಂದು ವಸ್ತುವಿನಲ್ಲಿಯೂ ಪ್ರತಿಯೊಂದು ಸನ್ನಿವೇಶದಲ್ಲಿಯೂ ಆ ಭಗವಂತನನ್ನೇ ನೋಡ್ತಾ ಇದ್ದ ಅವ್ರಿಗೇನೋ ಒಂದು ಅಹಿತಕರವಾದ ಘಟನೆ ಆಯಿತು ಅಯ್ಯೋ ಹೌದಪ್ಪ ಭಗವಂತ ನನ್ನನ್ನು ಪರೀಕ್ಷೆ ಮಾಡಲಿಕ್ಕೆ ಈ ರೀತಿ ಸನ್ನಿವೇಶ ಇವತ್ತಿಟ್ಟ ಅವನಿಚ್ಛೆ ನನಗೆ ಗೊತ್ತಿಲ್ಲ ಅವನಿಚ್ಛೆ ನನ್ನದೇ ಯಾವುದೇ ಆದಂತಹ ಒಂದು ಬಯಕೆ ಇಲ್ಲ ಇದು ಈ ರೀತಿಯೇ ಇದು ಈ ರೀತಿ ಆಗಬಾರ್ದು ಹೀಗೆ ಬಯಸಿದರೆ ಅಪರಾಧ ಯಾಕೆ ನಿನಗಿಂತ ಭಗವಂತನಿಗಿಂತ ಚೆನ್ನಾಗಿ ನಿನಗೆ ಗೊತ್ತೀನಿ ಅಂತ ಪ್ರಶ್ನೆ ಉದ್ಭವಿಸ್ತೀವಿ ಭಕ್ತನಾದೂ ಭಗವಂತ ಸರ್ವಜ್ಞ ಅಥವಾ ಸರ್ವಶಕ್ತಿವಂತ ಅಂತ ಒಪ್ಕೊಂಡ್ಮೇಲೆ ಯಾಕಾದ್ರೂ ಈ ಥರ ಸೃಷ್ಟಿ ಮಾಡಿದ್ನೋ ಅಂತ ಹೇಳಿಬಿಟ್ರೆ ಏನಾಯಿತು ಅಲ್ಲಿಗೆ ಅಂದರೆ ಭಗವಂತ ಮೂರ್ಖ ನನಗಿನ್ನೂ ಚೆನ್ನಾಗಿ ಗೊತ್ತಿತ್ತು ನಾನೇನಾದರೂ ಭಗವಂತ ಆಗಿದ್ದರೆ ಇನ್ನೂ ಸರಿಯಾದ ಸೃಷ್ಟಿಯನ್ನು ಮಾಡ್ತೇನೆ ಅಂತ ಇಂಡೈರೆಕ್ಟ್ ಆಗಿ ಭಗವಂತನ ಭಯದಂಗಾಯ್ತು ಭಕ್ತನಿಗೆ ಇದು ಇಷ್ಟವಿಲ್ಲ ಭಕ್ತ ಎಂದಿಗೂ ಆ ರೀತಿ ಮಾಡಲಾರದು ಪ್ರತಿಯೊಂದು ವ್ಯಕ್ತಿಯಲ್ಲಿಯೂ ಕೂಡ ಅವನು ಅದೇ ಪರಮೇಶ್ವರನ ತನ್ನ ಇಷ್ಟ ದೇವತೆಯ ಪ್ರಕಾಶವನ್ನು ನೋಡ್ತಾ ಇರ್ತಾನ ಪ್ರತಿಯೊಂದು ಸನ್ನಿವೇಶದಲ್ಲೂ ಕೂಡ ಆ ಪರಮಾತ್ಮನ ಕೈಚಳಕವನ್ನು ನೋಡ್ತಾ ಇರ್ತಾರೆ ಸಂತ ಏಕನಾಥರ ಜೀವನದಲ್ಲಿ ಆ ಒಂದು ಅಂಶ ನಮಗೆ ಎದ್ದು ಕಾಣ್ತದೆ ಹೇಗೆ ಅವರು ಪರಮ ಸಹಿಷ್ಣುಗಳಾಗಿದ್ರು ಅವ್ರಲ್ಲ ತಿಕ್ಷೆ ಅಂತಕ್ಕಂಥದ್ದು ಸಹನಾ ಶಕ್ತಿ ಅಂತಕ್ಕಂಥದ್ದು ಪ್ರತಿಯೊಂದನ್ನು ಅರಗಿಸಿ ಕುಡಿಯುವಂತಹ ಒಂದು ಶಕ್ತಿ ಎಷ್ಟು ಅದ್ಭುತವಾಗಿತ್ತು ನೋಡಬೇಕು ಸಂತ ಏಕನಾಥರು ಒಮ್ಮೆ ಗೋದಾವರಿಗೆ ಹೋಗ್ತಾರೆ ಸ್ನಾನ ಮಾಡಲಿಕ್ಕೆ ಅಲ್ಲಿ ಆ ಸ್ನಾನದ ಘಟ್ಟದ ಮೇಲೆ ಆ ಛಾವಣಿ ಮೇಲೆ ಒಬ್ಬ ಮುಸಲ್ಮಾನ ಕುತ್ಕೊಂಡಿರ್ತಾನೆ ಇವರು ಸ್ನಾನ ಮಾಡೋದನ್ನ ನೋಡ್ತಾ ಇರ್ತಾನೆ ಇವರು ಯಾವಾಗ ಸ್ನಾನ ಮಾಡಿ ಹೊರಗಡೆ ಮೆಟ್ಲು ಏಳಿ ಎದ್ದು ಎದ್ದು ಬರ್ತಾ ಇದ್ದಾರೋ ಥೂ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಏಂಜಲ್ ಮುಗಿತಾರೆ ಇದೇ ಘಟನೆ ನಮ್ಮ ಮೇಲೆ ಆಗಿದ್ರೆ ಎನ್ಸ್ಬಿಡ್ತು ಎಷ್ಟು ಕೆಂಡ ಕಾರ್ ಬರ್ತಿತ್ತು ಏನೇನೋ ಆಗ್ತಿತ್ತು ಕಮ್ಯುನಲ್ ರಾಡ್ಸ್ ಆಗ್ಬಿಡ್ತಿತ್ತು ಆದರೆ ಸ್ವಲ್ಪ ಏಕನಾಥ ಏನು ಮಾಡ್ತಾರೆ ಏನು ಮರು ಮಾತನಾಡದೆ ಪುನಃ ವಾಪಸ್ ಗೋದಾವರಿಗೆ ಹೋಗಿ ಪುನಃ ಸ್ನಾನ ಮಾಡಿ ಪುನಃ ವಾಪಸ್ ಪುನಃ ವಾಪಸ್ ಬಂದ ಮೇಲೆ ಅವನಲ್ಲಿ ನೋಡ್ತಾ ಇರ್ತಾನೆ ಪುನಃ ಇವರ ಮೇಲೆ ಎಂಜಿಲ್ ಉಗಿತ ಬರುತ್ತೆ ಇದೇ ರೀತಿ ಈತ ಎಂಜಿಲನ್ನು ಒಗಿಯೋದು ಅವರು ಪುನಃ ಮೆಟ್ಟಲನ್ನು ಇಳ್ಕೊಂಡು ಹೋಗಿ ಗೋದಾವರಿಯಲ್ಲಿ ನಿಂದು ಪುನಃ ವಾಪಸ್ ಮೇಲಕ್ಕೆ ಏಳು ಹೀಗೆಯೇ ನೂರೆಂಟು ಬಾರಿ ನಡೆಯಿತು ನೂರ ಬಾರಿ ನಡೆಯಿತು ಅವನು ಅವರ ಮೇಲೆ ಥೂ ಅಂತ ಒಗಿಯೋದು ಇವರು ಪುನಃ ಗೋದಾವರಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಅಂದ್ರೆ ತಮ್ಮ ಮನಸ್ಸಿನಲ್ಲಿಂದು ವಿಕಾರವನ್ನು ಹೇಳಲಿಕ್ಕೆ ಬಿಡ್ತಾ ಇದ್ದೀನಿ ಅವನು ಅವನ ಬಗ್ಗೆ ಯಾಕೆ ಹೀಗೆ ಮಾಡ್ದ ಇಲ್ಲ ಅಲ್ಲಿ ಇಲ್ವೇ ಇಲ್ಲ ಯಾವಾಗ ಈ ರೀತಿಯವರು ಮಾಡ್ತಾರ ದೂರ ಸರಿ ಬರ್ತಾರೋ ಅವನು ಈಗ ಪಶ್ಚಾತ್ತಾಪ ಆಗುತ್ತೆ ಹೊರಗೆ ಭಯ ಯಾಕೆಂದ್ರೆ ಇಂತಹ ವ್ಯಕ್ತಿಯನ್ನೇ ತನ್ನ ಜೀವನದಲ್ಲಿ ನೋಡಿದ್ದೆ ಇಷ್ಟು ಅವಮಾನಗೊಳಿಸಿದ್ರು ಕೂಡ ಯಾರೋ ಕಿಂಚಿತ್ತೂ ಮನಸ್ಸಿನಲ್ಲಿ ವಿಕಾರವನ್ನು ಕಾಡ್ತಾ ಇತ್ತೋ ಆ ವ್ಯಕ್ತಿ ಮಹಾನ್ ಆಗಿದೆ ಅಲ್ಪ ಅಂತೂ ಅಲ್ಪ ಹೀಗಾಗಿ ಅವನಿಗೆ ಭಯ ಆಯಿತು ಜಾಗೃತವಾಯಿತು ಓಡಿ ಹೋಗಿ ಸಂತ ಏಕನಾಥರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಸಂತಶ್ರೇಷ್ಠರೇ ದಯವಿಟ್ಟು ನನ್ನ ಕ್ಷಮಿಸಿ ನಾನು ಮಹಾ ಅಪರಾಧವನ್ನು ಮಾಡಿದೆ ನಿಮ್ಮಂತಹ ಮಹಾಮಹಿಮಾನ್ವಿತರನ್ನ ಅವಮಾನಗೊಳಿಸಿದೆ ದಯವಿಟ್ಟು ನನ್ನ ಈ ಅಪರಾಧವನ್ನು ನೀವು ಹೊಟ್ಟೆಗೆ ಹಾಕೊಳ್ಳಿ ತಂತ ಏಕನಾಥರ ಉತ್ತರವೇನು ಆಯ್ತಪ್ಪ ಕ್ಷಮಿಸಿದ್ದೀನಿ ಅಂತೋ ಅದೂ ಇಲ್ಲ ಅವರು ಹೇಳ್ತಾ ಇದ್ದಾರೆ ನಾನು ನಿನಗೆ ನಮಸ್ಕಾರ ಮಾಡಬೇಕು ನೀನು ಯಾಕೆ ನನ್ನ ನಮಸ್ಕಾರ ಮಾಡ್ತಾ ಇದ್ದೇನೆ ನೋಡಿ ಯಾಕೆ ಅಂತ ಹೇಳಿದ್ರೆ ನಿನ್ನ ದಯೆಯಿಂದ ನನಗೆ ಇವತ್ತು ದಕ್ಷಿಣ ಗಂಗೆ ಎಂದೇ ಪ್ರಸಿದ್ಧವಾದಂತಹ ಗೋದಾವರಿಯಲ್ಲಿ ನೂರೆಂಟು ಬಾರಿ ಸ್ನಾನ ಮಾಡುವಂತಹ ಅವಕಾಶ ಸಿಕ್ತಲ್ಲ ನೋಡಿ ಈ ಒಂದು ಘಟನೆಯನ್ನು ಯಾವ ರೀತಿಯಲ್ಲಿ ಯಾವ ಆ್ಯಂಗಲ್ನಲ್ಲಿ ಯಾವ ಆಯಾಮದಲ್ಲಿ ಒಬ್ಬ ಸಂತ ನೋಡ್ತಾನೆ ಘಟನೆ ನಮ್ಮ ಜೀವನದಲ್ಲೂ ನೋಡಿರ್ತಕ್ಕಂಥದ್ದು ಇದೇ ಘಟನೆಗಳು ಸಂತ ಜೀವನದಲ್ಲೂ ನೋಡಿರ್ತಕ್ಕಂಥದ್ದು ಇದೇ ಘಟನೆಗಳು ನಾವು ನೋಡುವಂತಹ ಆಯಾಮ ಯಾವ ರೀತಿ ಅವರುಗಳು ನೋಡುವಂತಹ ಆಯಾಮ ಯಾವ ರೀತಿ ಇದೇ ನಮಗೂ ಅವ್ರಿಗೂ ಇರತಕ್ಕಂತಹ ವ್ಯತ್ಯಾಸ ಇನ್ನೊಮ್ಮೆ ಎಲ್ಲರಿಗೂ ಗೊತ್ತಿತ್ತು ಪೈಠಣದ ಸಂತರಾದಂತಹ ಈ ಏಕನಾಥರಿಗೆ ಕೋಪ ಯಾವತ್ತು ಬರುವುದಿಲ್ಲವಂತೆ ಯಾರೂ ಕೋಪ ಬರಲಿಕ್ಕೆ ಆಗುದಿಲ್ಲ ಅವ್ರಿಗೆ ಯಾರ ಮೇಲೂ ದ್ವೇಷವಿಲ್ಲವಂತೆ ಅಂತ ಸರಿ ಆ ಒಂದು ಅಗ್ರಹಾರದ ಬ್ರಾಹ್ಮಣರಿಗೆ ಅವರಿಗೆ ಅವ್ರ ಮೇಲೆ ಒಂದು ಪಟೆಕಿಚ್ಚು ಇವರೇನು ನಮಗಿಂತ ಹೆಚ್ಚು ಇವರೇನು ಸ್ವಂತಶ್ರೇಷ್ಠರು ಹಾಗೆ ಹೀಗೆ ಅಂತ ಇವರು ಪರೀಕ್ಷೆ ಮಾಡಲೇಬೇಕು ಅಂತ ಹೇಳಿ ಒಮ್ಮೆ ಏನಾಗುತ್ತೆ ಒಬ್ಬ ಬಡಬ್ರಾಹ್ಮಣ ಆ ಒಂದು ಗ್ರಾಮಕ್ಕೆ ಬಂದು ತನ್ನ ಮಗನ ಉಪನಯನಕ್ಕೆ ಭಿಕ್ಷೆಯನ್ನು ಬೇಡುವ ಸುಲಭವಾಗಿ ಮನೆಯಿಂದ ಮನೆ ಭಿಕ್ಷೆಯನ್ನು ಬೇಡ್ತಾ ಇರ್ತಾನೆ ದಯವಿಟ್ಟು ನನ್ನ ಮಗನ ಗುಂಜಿಗೆ ಉಪನಯನಕ್ಕೆ ಸ್ವಲ್ಪ ಧನ ಸಹಾಯವನ್ನು ಮಾಡಿ ಇದೇ ಒಂದು ಸಮಯವೆಂದು ಭಾವಿಸಿ ಏನು ಮಾಡ್ತಾರೆ ಅವರೆಲ್ಲ ಒಟ್ಟಿಗಾಗಿ ಹೇಳ್ತಾರೆ ನೋಡಪ್ಪ ನಿಮಗೆ ನಾವು ಇನ್ನೂರು ರೂಪಾಯಿ ಕೊಡ್ತೇವೆ ಇನ್ನೂರು ರೂಪಾಯಿ ಯಾವಾಗ ಸಂತ ಏಕನಾಥರ ಕಾಲಕ್ಕೆ ಹದಿನೈದನೇ ಶತಮಾನ ಮಗನ ಮುಂಜಿ ಆದರೆ ಸುಮ್ಮನೆ ಕೊಡೋದಿಲ್ಲ ದಾನ ಕೊಡೋದಿಲ್ಲ ನೀನು ಒಂದು ಶರ್ತ್ ಏನಂದರೆ ನೀನು ಹೇಗಾದರೂ ಮಾಡಿ ಸಂತ ಏಕನಾಥರ ಮುಖದಲ್ಲಿ ಅವರ ಮನಸ್ಸಿನಲ್ಲಿ ಕೋಪವನ್ನು ಉಂಟು ಮಾಡಬೇಕು ಕ್ರೋಧವನ್ನು ಭರಿಸಬೇಕು ಹಾಗೆ ಬರಿಸಿದ್ದೇ ಆದರೆ ಇನ್ನೂರು ರೂಪಾಯಿ ನಿಂತು ಪಾಪ ಬ್ರಾಹ್ಮಣನಿಗೆ ಇದೇನು ಗೊತ್ತಿಲ್ಲ ಸಂತನಾಥ ಏಕನಾಥರ ಮಹಿಮೆ ಏನು ಅವರು ಯಾರು ಎಂಬುದಾಗಿ ಏನೂ ಗೊತ್ತಿಲ್ಲ ಮನೆ ತೋರಿಸಿ ಅಂದ ಮನೆ ತೋರಿಸಿದ್ರು ಹೋಗ್ತಾನೆ ಮನೆ ಹೊರಗಡೆ ಹೋಗ್ತಾನೆ ಕೂಗ್ತಾನೆ ಸಂತ ಏಕನಾಥರು ಪೂಜೆಯಲ್ಲಿ ಕೊಟ್ಟಿದ್ದಾರೆ ಒಂದ್ಸಲಿ ಕೂಗಿದ ಮೇಲೆ ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಾಯ್ತು ಉತ್ತರವಿಲ್ಲ ಹೊರಗಡೆಯಿಂದ ಹೆಂಡತಿ ವ್ಯಕ್ತಿಳಾಗಿದ್ದಾಳೆ ಮನೆ ಕೆಲಸದಲ್ಲಿ ಗಂಡ ಪೂಜೆ ಮಾಡ್ತಾ ಇದ್ದಾನೆ ಒಬ್ಬ ಮಗ ಇದ್ದಾನೆ ಅವನಿಲ್ಲ ಹೊರಗಡೆ ಹೋಗಿದ್ದಾನೆ ಸರಿ ಸೀರೆ ಒಳಗೆ ನ ಮನೆ ಮರೆಗೆ ಹೋಗಿದ್ದೇ ಸಂತ ಏಕನಾಥ್ರು ಪೂಜೆಯನ್ನು ಮಾಡ್ತಾ ಇದ್ದಾರೆ ತಕ್ಷಣ ಹೋಗಿ ಅವ್ರ ತೊಡೆನ ಹೇಗೆ ಅನ್ನಿಸ್ಬೇಕು ನೋಡಿ ಯಾರಾದರೂ ಪೂಜೆಯನ್ನು ಮಾಡ್ತಾ ಇರುವಂತಹ ಸಮಯದಲ್ಲಿ ಇಂತಹ ಉಪಚಾರವನ್ನು ಮಾಡಿದರೆ ಎಷ್ಟು ಕೋಪ ಬರ್ತದೆ ಎಲ್ಗಡೆ ದೇವರೂ ಕಾಣಿಸುದಿಲ್ಲ ಅವರಿಗೆ ಅವಾಗ ಹೌದು ದೇವರ ಮೇಲೆ ನಿಟ್ಟಂತಹ ಈ ವ್ಯಕ್ತಿ ಅಪಹರಿಸ್ಕೊಂಡು ಬಿಡ್ತಾನ ಆದರೆ ಸಂತ ಏಕನಾಥರಿಗೆ ಈ ರೀತಿ ಆಗಲೇ ಅವರು ನಿಧಾನವಾಗಿ ಪೂಜೆಯನ್ನು ಮುಗಿಸಿ ನಂತರ ಮಗು ಏನು ಇಲ್ಲಿ ತೊಡೆ ಮೇಲೆ ಕೂತ್ಕೊಂಡಿದ್ದೆಲ್ಲ ಹೇಳು ಮಗು ತಾನೆ ಏನು ಬೇಕಿತ್ತು ಇವನಿಗೆ ಆಶ್ಚರ್ಯವಾಯಿತು ಇಷ್ಟಕ್ಕೆ ಯಾಕೋ ಸರಿ ಹೋಗ್ತಾ ಇಲ್ಲ ನನ್ನ ಕೈಯಿಂದ ನನ್ನ ಇನ್ನೂರು ರೂಪಾಯಿ ತಕ್ಕ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದೇ ಚಿಂತೆ ಅಲ್ಲಿ ಬಾಜಿ ಕಟ್ಟಿದ್ದಲ್ಲ ಏನು ಹೇಗಾದರೂ ಮಾಡಿ ಕೋಪ ಪ್ರಶ್ನೆ ಸರಿ ಬಯ ಅವರದ್ರೆ ಇಲ್ಲ ಸಲ್ಲದ ಮಾತನ್ನೆಲ್ಲ ಆಡಿದ ಏಕನಾಥನ ನಿರ್ವೀಕಾರ ಚಿತ್ರ ಬೈದಿದ್ದು ಗೋಡೆಗೋ ಏನೋ ಎಂಬಂತೆ ಹೀಗೆ ಇದ್ದಾರೆ ಮನಸ್ಸಲ್ಲಿ ಒಂದೇ ಒಂದು ಕ್ರೋನದ ಅಲೆಯೂ ಹೇಳಿದೆ ಈಗ ಅವನಿಗೆ ಸಹನೆ ಮೀರಿ ಹೋಗಿ ತಕ್ಷಣ ಏನು ಮಾಡ್ತಾನೆ ಅವನು ಹೋಗಿ ಇವರ ಹೆಂಡತಿ ಇರ್ತಾಳ ಇವನ ಹೆಂಡ್ತಿಯ ಭುಜದ ಮೇಲೆ ಹಾಳಿ ಕುತ್ಕೊಡ್ತಾನ ನೋಡಿ ಈ ಒಂದು ಸನ್ನಿವೇಶ ಯಾರದೇ ಮನಸ್ಸಿನಲ್ಲಿ ಆಗಲಿ ಅತ್ಯಂತ ಕೋಪವನ್ನು ಉಂಟು ಮಾಡ್ತದೆ ಬಹುಶಃ ಕುರೋಧದಿಂದ ಅವರನ್ನು ಹತ್ಯೆ ಮಾಡಿದ್ರು ಮಾಡ್ತಾರೆ ಆದ್ರೆ ಏಕನಾಥ ಒಂದು ನಗ್ತಾ ಇರುತ್ತೆ ಜೋರನ್ನು ನಕ್ಕಿ ಹೇಳ್ತಾ ಇರುತ್ತೆ ನೋಡ್ರೆ ನಿನ್ನ ಮದ ನನ್ನ ಬೆಲ್ಲಿ ಹೇಳಿದಾನೆ ಬಿದ್ದುಗಿದ್ಬಿಟ್ಟು ಅವನ ಜೋಪಾನು ಅಲ್ಲಿ ಅಂತ ಆ ಪತ್ನಿ ಅದೇ ರೀತಿ ಅನುಕೂಲ ಧರ್ಮಿ ನಿಜವಾದ ಆತ್ಮದಲ್ಲಿ ಸಾಧಾರಣೆ ಸಂತೆ ಯಾವಾಗ ಈ ರೀತಿ ಸಂತ ಏಕನಾಥರ ಮಾಹಿಯಿಂದ ಬಂದ್ಬಿಟ್ಟು ಆ ಬ್ರಾಹ್ಮಣರಿಗೆ ಅತ್ಯಂತ ಹೆದರಿಕೆಯಾಯಿತು ಮತ್ತು ಅತೀವ ದುಃಖವಾಯಿತು ಅಯ್ಯೋ ಎಂತಹ ಮಹಾತ್ಮವು ನಿಜವಾಗಿಯವರು ಮಹಾತ್ಮರೇ ಸರಿ ಇವರನ್ನು ನಾನು ಎದುರು ಹಾಕಿಕೊಳ್ಬೇಕಾಯ್ತಲ್ಲ ಎಂತಹ ಘೋರ ಪಾತ್ರವನ್ನು ನನ್ನ ತಲೆ ಮೇಲೆ ಮುತ್ಕೊಳ್ಬೇಕು ಏನು ಅಂತ ಹೇಳಿಬಿಟ್ಟು ಅವರಿಗೆ ಅಡ್ಡ ಬಿದ್ದುಬಿಟ್ಟು ದಯವಿಟ್ಟು ಅದನ್ನು ಕ್ಷಮಿಸಿ ನನಗೆ ಗೊತ್ತಿರಲಿಲ್ಲ ಕೆಲವು ದುಷ್ಟರು ನನಗೆ ಈ ರೀತಿ ನನ್ನ ಅಸಹಾಯಕತೆಯನ್ನು ದುರುಪಯೋಗಪಡಿಸಿಕೊಂಡು ನಿಮ್ಮ ಮೇಲೆ ಬಿಟ್ಟಿದ್ದಾರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದಾಗ ಅಯ್ಯೋ ನಿನಗೆಷ್ಟು ಸಹಾಯ ಮಾಡಬೇಕು ಅಂತ ಹೇಳಿ ನೀನೇ ಇಲ್ಲಿ ಬಂದು ಹೇಳಿದಿದ್ರೆ ನಾನೇ ನಿನ್ನ ಮುಂಚೆ ಇನ್ನೂರು ರೂಪಾಯಿ ಕೊಟ್ಟು ಕೊಡ್ತಿದ್ದೆನಲ್ಲಪ್ಪ ಇದಕ್ಕೋಸ್ಕರ ಇಷ್ಟೆಲ್ಲ ನಿಮಗೆ ಇಷ್ಟಪಡ್ಬೇಕಾಯ್ತಲ್ಲ ಏಕನಾಥ ಹೇಳ್ತಾರೆ ಇದು ಒಬ್ಬ ಸಂತ ಒಂದು ಸನ್ನಿವೇಶವನ್ನ ತನಗೆ ಅಹಿತಕರವಾದಂತಹ ಸನ್ನಿವೇಶ ನೋಡುವಂತಹ ದೃಷ್ಟಿಕೋನ ಹೇಗೆ ನಾವು ಕಂದ್ಕೊಳ್ಬೇಕು ಅನ್ನೋದನ್ನ ಈ ತೋರಿಸ್ತದೆ ಒಂದು ಕಡೆ ಬರುತ್ತೆ ಈ ಪಬಹರಿ ಬಾಬಾ ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಕಾಲದಲ್ಲಿ ಇದ್ರು ಘಾಜಿಪುರದಲ್ಲಿ ಇದ್ರು ಅವ್ರದ್ದು ಈಗಲೂ ಕೂಡ ಗವಿ ಇದೆ ಆ ಘಾಜಿಪುರ ಅಂತಕ್ಕಂಥದ್ದು ವಾರಾಣಸಿಯಿಂದ ಏಳು ಕಿಲೋಮೀಟರ್ ಅಲ್ಲಿ ಹೋಗಿದ್ದೇನೆ ಅವ್ರ ಮನೆಗೆ ಇನ್ನು ಸಣ್ಣ ಮನೆಯದು ಒಂದು ಇದು ಮಾಡಿಟ್ಟಿದ್ದಾರೆ ಸಮಿತಿ ಮಾಡಿಟ್ಟಿದ್ದಾರೆ ಅಲ್ಲಿ ಕೆಳಗೆ ಅವರು ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದು ಯೋಗದಲ್ಲೇ ಅವರ ಶರೀರವನ್ನು ತ್ಯಾಗ ಮಾಡಿದ್ರು ಯೋಗದಲ್ಲೇ ಅಗ್ನಿಯನ್ನು ಸೃಷ್ಟಿ ಮಾಡಿ ತಮ್ಮ ಬೆಂಕಿಯಿಂದಲೇ ಅಗ್ನಿ ಮೈಯಿಂದಲೇ ಅಗ್ನಿ ಸೃಷ್ಟಿ ಮಾಡಿ ಅದರಲ್ಲೇ ಭಸ್ಮೀಭೂತರಾದ ಅಂತಹ ಯೋಗಿ ಅವರಿಗೊಮ್ಮೆ ಹಾವು ಕಚ್ಚುತ್ತ ಹಾವು ಕಚ್ಚಿದಾಗ ಅವರು ಉದ್ಗಾರ ಮಾಡ್ತಾರೆ ಆಹಾ ನನ್ನ ಪ್ರೇಮಿಯಿಂದ ಅವರು ಅಭೂತ ಬಂದಿದ್ದಾನೆ ಅವನು ಯಾವುದೋ ಒಂದು ಸಂದೇಶವನ್ನು ತಂದಿದ್ದಾನೆ ಅಂತ ಹೇಳ್ಬಿಟ್ಟು ಈ ರೀತಿಯಾದಂತಹ ಭಾವನೆ ಅವ್ರ ಮನಸ್ಸಲ್ಲಿ ಹೇಳ್ತಂತ ದ್ವೇಷ ಭಾವನೆ ಹೇಳಿಲ್ಲ ದರಿದ್ರ ಕಚ್ಚಿಬಿಟ್ಟಲ್ಲಪ್ಪ ಅಲ್ಲೂ ಕೂಡ ಇಲ್ಲಿ ನಾವು ನೋಡ್ತೇವೆ ಹೇಗೆ ಒಂದು ಸನ್ನಿವೇಶವನ್ನ ಪ್ರತಿಯೊಂದು ಕೂಡ ಭಗವಂತನಿಗೆ ಸಂಬಂಧವನ್ನ ಕಲ್ಪಿಸಿ ಅವರು ತೆಗೆದುಕೊಳ್ತಾರೆ ಭಕ್ತನ ಅಂತ ಹಾಗೆ ಪ್ರತಿಯೊಂದಕ್ಕೂ ಭಗವಂತನ ಸಂಬಂಧ ಇದಕ್ಕೆ ನನ್ನ ನನ್ನ ಪ್ರಿಯತಮನ ನನ್ನ ಭಕ್ತ ನನ್ನ ದೇವರ ಸಂಬಂಧ ಇದೆಯೋ ಇಲ್ಲ ಇದ್ರೆ ಮಾತ್ರ ಸ್ವೀಕರಿಸ್ತದೆ ಇಲ್ಲ ಅಂದ್ರೆ ಇದೆ ಅದು ಮುಂದೆ ಬರ್ತದೆ ಮುಂದೆ ಬರ್ತದೆ ಅದಕ್ಕೆ ಉದಾಸೀನತೆ ಅಂತ ಹೇಳ್ತಾರೆ ಅದು ಒಂದು ಮಾನಸಿಕ ಅವಸ್ಥೆ ಸ್ಥಿತಿ ನ ದ್ವೇಷ ಕೇವಲ ಇಷ್ಟೇ ಅಲ್ಲ ನಮ್ಮ ದ್ವೇಷ ಹೇಗಿದೆ ಅಂತ ಹೇಳಿದ್ರೆ ಸಾಮಾನ್ಯರ ದ್ವೇಷ ನಮಗೆ ಸಂಬಂಧ ಪಡದೇ ಇರ್ತಂತ ಇರ್ತಕ್ಕಂಥ ವಿಷಯದಲ್ಲೂ ಕೂಡ ನಮಗೆ ದ್ವೇಷ ಇದೆ ಹೇಗಪ್ಪ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ದಿನ ಪೇಪರ್ ನೋಡ್ತೇವೆ ಪೇಪರ್ ನೋಡಿದಾಗ ಆ ವಿಷಯಗಳು ಯಾವುದು ನಮ್ ಸಂಬಂಧ ಪಡ್ತ ಪಡುವುದಿಲ್ಲ ಇವನಪ್ಪ ಈ ಪಾರ್ಟಿಯನ್ನು ಹೇಗೆ ಮಾಡ್ಬಿಟ್ಟ ಆ ಪಾರ್ಟಿಯನ್ನು ನಿಮ್ಗೂ ಯಾವ ಸಂಬಂಧ ಇಲ್ಲ ಅದು ಆ ಘಟನೆಯನ್ನು ನಿಮ್ಗೆ ಯಾವ ಸಂಬಂಧವಿಲ್ಲ ನೇರ ಸಂಬಂಧ ಅಂತೂ ಇಲ್ವೇ ಆದರೂ ಆ ಮನಸ್ಸಿನಲ್ಲಿ ದ್ವೇಷ ಅಂತಕ್ಕಂಥದ್ದು ಹೇಳ್ತಾರೆ ನಿಜವಾಗಿಯೂ ಆ ನ್ಯೂಸ್ ಸುಳ್ಳಾಗಿರ್ಬೋದು ಅಥವಾ ಸತ್ಯವಾಗಿರ್ಬೋದು ಅದರ ಸತ್ಯಾಸತ್ಯತೆ ಕೂಡ ನಿಮಗೆ ಗೊತ್ತಿಲ್ಲದೆ ಇರ್ಬೋದು ಅಂತಹ ಸಮಯದಲ್ಲೂ ಕೂಡ ನಿಮ್ಮ ಮನಸ್ಸಲ್ಲಿ ದ್ವೇಷ ಏಳುವಂತಹ ಸಂಭಾವನೆ ಅಧಿಕ ಇದೆಲ್ಲವೂ ಕೂಡ ನಮ್ಮನ್ನ ಕಟ್ಟಿ ಹಾಕ್ತದೆ ಒಂದು ಕಡೆ ಬರುತ್ತೆ ಈ ಸೂಫಿ ಸಂತೆ ಆದಂತಹ ರಬಿಯ ಜೀವನ ಚರಿತ್ರೆಯಲ್ಲಿ ಬರ್ತದೆ ಒಬ್ಬ ಶ್ರೇಷ್ಠ ಸಂತ ಒಬ್ಬ ಇರ್ತಾನೆ ಒಬ್ಬ ಶ್ರೇಷ್ಠ ಸಂತ ಪರ್ಷಿಯಾದ ದೊಡ್ಡ ಸ್ಕಾಲರ್ ಪಂಡಿತ ಒಬ್ಬ ಇರ್ತಾನೆ ಅವನೊಮ್ಮೆ ರಬಿಯಾನನ್ನು ನೋಡೋಕ್ಕೆ ಬಂದು ಆಕೆಯ ಮನೆಗೆ ಬಂದು ಕೂತ್ಕೊಂಡು ಹೀಗೆ ಲೋಕಾನುರಾಮವಾಗಿ ಹರಟೆ ಹೊಡಿಬೇಕು ಈ ಸಾಮಾನ್ಯವಾಗಿ ನಾವು ಹರಟೆ ಹೊಡಿಬೇಕಾದ್ರೆ ಅವರಿವರ ನಿಂದೆಯೇ ಕುರಿತಾದಂತೆಯೇ ಆ ಹೊಡಿತೇವೆ ಹೊರತು ಅವರ ಒಳ್ಳೆಯ ಗುಣಗಳನ್ನು ತೆಗೆದುಕೊಂಡು ಹಟ್ಟೆಯನ್ನು ಹೊಳೆಯುವುದಿಲ್ಲ ಯಾಕೆಂದ್ರೆ ಈ ನಾಲಿಗೆಗೆ ರುಚಿ ಯಾವುದರಲ್ಲಿ ಅಂತ ಹೇಳಿದ್ರೆ ಪರದೋಷವನ್ನು ಮೆಲ್ಲುವುದರಲ್ಲೇ ಒಳ್ಳೆ ರುಚಿ ಆಯಿತು ಅದಕ್ಕೇ ಪುರೀಂದ್ರದಾಸರು ಮೊಟ್ಟ ಮೊದಲೇ ನನಗೆ ಬಯ್ಯೋದೇ ನಾಲಿಗೆ ಆಚಾರವಿಲ್ಲದ ನಾಲಿಗೆಯೇ ನಿನ್ನ ನೀಚ ಬುದ್ಧಿಯನ್ನು ಬಿಡು ಅಂತ ಸರಿ ಬೈತಾ ಇರ್ಬೋದು ನಾಲಿಗೆ ಬೈತಾರೆ ನಾಲಿಗೆ ಅಂದರೆ ಮನಸ್ಸೇ ಇದೆ ಮುಖ್ಯ ಪಾಪ ನಾಲಿಗೆನೇನು ತಪ್ಪಿಲ್ಲ ಮನಸ್ಸು ಸಹಕರಿಸಿದ್ರೆ ನಾಲ್ಗೆ ಕೆಲಸ ಮಾಡ್ತ ಆದರೆ ಸಂತರ ಹಾಗಲ್ಲ ಯಾವಾಗ ಅವರು ಒಟ್ಟೊಟ್ಟಿಗೆ ಸೇರ್ತಾರೋ ಭಗವಂತನ ಸಂಬಂಧವಾಗಿಯೇ ಮಾತುಕತೆ ಆಡ್ತಾರೆ ಅವನ ಲೀಲೆಯ ಕುರಿತಾದಂತಹ ಮಾತುಗಳನ್ನೇ ಆಡ್ತಾ ಅವನ ಗುಣಕ್ಕೆ ಸಂಬಂಧಪಟ್ಟಂತಹ ಮಾತುಕತೆಗಳನ್ನೇ ಆಡ್ತಾ ಒಳ್ಳೆಯ ಗುಣಗಳ ಉದ್ಭವ ಹೇಗಾಗ್ತದೆಯೋ ಅಂತಹ ಮಾತುಗಳ ಮಾತುಕತೆಗಳನ್ನೇ ಹೇಳ್ತಾರೆ ಇದು ನಾವು ಸಂಘದಿಂದ ಪಡಿಬೇಕಾದಂತಹ ಲಾಭ ಈಗ ನಾವು ಕ್ಲಬ್ ಕ್ಲಬ್ ಅಂತ ಹೇಳಿ ಮಾಡ್ತೇವಲ್ಲ ಈ ಕ್ಲಬ್ನಲ್ಲೂ ಕೂಡ ಆ ಕ್ಲಬ್ ಇಂದ ಕ್ಲಬ್ ಅಂದರೆ ಏನು ಸಂಘ ಅಂತ ಲೆಕ್ಕ ಇನ್ನೊಂದು ಅರ್ಥ ಅದರಿಂದ ಹೆಚ್ಚು ಹೆಚ್ಚು ಸಮಾಜಕ್ಕೆ ಒಳಿತಾಗುವಂತೆ ಹೆಚ್ಚು ಹೆಚ್ಚು ನಮ್ಮ ಮನಸ್ಸು ಪರಿಶುದ್ಧವಾಗುವಂತೆ ಮಾಡುವಂತಹ ಚಳುವಟಿಕೆಗಳನ್ನು ಆಲೋಚನೆಗಳನ್ನು ಮಾಡಬೇಕು ಆಗ ಮಾತ್ರ ಆ ಸಂಘ ಅಥವಾ ಸಂಘದಿಂದ ನಮಗೆ ಪ್ರಯೋಜನವಾಗ್ತದೆ ಆವಾಗ ಆ ಸಂಘ ಅಥವಾ ಸಂಘವೇ ನಮಗೆ ಸತ್ಸಂಗವಾಗ್ತದೆ ಇಲ್ಲದೆ ಹೋದರೆ ಆ ಸಂಘ ದುಸ್ಸಂಗವಾಗ್ತದೆ ಇಷ್ಟೇ ವ್ಯತ್ಯಾಸ ಈ ಪಂಡಿತ ಬಂದು ಏನು ಮಾಡ್ತಾನೆ ಅಂತಂದರೆ ಆಕೆಯಿಂದ ಈ ಪ್ರಪಂಚವನ್ನು ಸರಿ ಬೈತಾನೆ ನೋಡು ಈ ಪ್ರಪಂಚದಲ್ಲಿ ಈ ಜನರು ಎಷ್ಟು ಸ್ವಾರ್ಥಿಗಳು ಲೋಗಿಗಳು ಎಲ್ಲ ತಮ್ಮ ಉದರಪೋಷಣೆಯಲ್ಲಿ ತಮ್ಮ ಹೆಂಡತಿ ಮಕ್ಕಳ ಆರೈಕೆಯಲ್ಲೇ ಇರ್ತಾರೆ ಒಬ್ಬರು ಕೂಡ ಪರರಿಗೋಸ್ಕರ ಆಲೋಚನೆಯನ್ನು ಮಾಡಿದ್ದೇ ಇಲ್ಲ ಎಲ್ಲ ಈ ಪ್ರಪಂಚ ಎಲ್ಲ ಇಷ್ಟೇನೆ ಹೀಗಿನೇ ಹೀಗಿನೇ ಅಂತ ಸುಮಾರು ಬೈತಾನೆ ಆಕೆ ಕೇಳಿಸ್ಕೊಡ್ತಾಳೆ ಎಲ್ಲವನ್ನು ಕೇಳಿಸ್ಕೊಂಡು ಹೇಳ್ತಾಳೆ ನಿಮಗೆ ಪ್ರಪಂಚದ ಮೇಲೆ ಅತ್ಯಂತ ಪ್ರೀತಿ ಇದ್ದಂತೆ ಕಾಣಿಸ್ತಾ ಇವನು ಬೈತಾ ಇದ್ದಾನೆ ಆಕೆ ಹೇಳ್ತಾ ಇದ್ದಾಳೆ ನಿಮಗೆ ಪ್ರಪಂಚದ ಮೇಲೆ ಅತ್ಯಂತ ಪ್ರೀತಿ ಇದ್ದಂತೆ ಕಾಣಿಸ್ತಾ ಅವನಿಗೆ ಆಶ್ಚರ್ಯವಾಗುತ್ತೆ ಏನು ಈಕೆ ಹೀಗೆ ಹೇಳ್ತಾ ಇದ್ದಾರಲ್ಲ ಅದಕ್ಕೆ ಇವಳ ಹೇಳ್ತಾಳೆ ಮಾರ್ಕೆಟ್ಗೆ ಹೋಗ್ತೀರಾ ಮಾರ್ಕೆಟ್ಗೆ ಹೋಗಿ ನೀವು ಯಾವ ಒಂದು ವಸ್ತುವನ್ನು ಕೊಡ್ತೀರೆಯೋ ಅದರಲ್ಲಿ ಮಾತ್ರ ನಿಮಗೆ ಸಂಬಂಧವಿರುತ್ತದೆ ಆಗ ಮಾತ್ರ ಈ ವಸ್ತು ಚೆನ್ನಾಗಿಲ್ಲ ಈ ವಸ್ತು ಚೆನ್ನಾಗಿಲ್ಲ ಅವನು ಹಾಳಾದ ದೇಮ ಈ ತರಕಾರಿ ಹಾಳಾದ್ ಹಾಕ್ಬಿಟ್ಟ ನನಗೆ ಗೊತ್ತೇ ಇರಲಿಲ್ಲ ಹೀಗೆ ಬೈಕೊಳ್ತೀರ ಯಾವಾಗ ನಿಮಗೆ ಆಸಕ್ತಿ ಇರ್ತದೆಯೋ ಅದರಲ್ಲಿ ಆಗ ಮಾತ್ರ ಆಸಕ್ತಿಯಿಂದ ದ್ವೇಷ ಹುಡ್ತದೆ ಕೋಪ ಹೋಗ್ತದೆ ಇಲ್ಲದೆ ಹೋದ ನೀವು ಮಾರ್ಕೆಟಲ್ಲಿ ಹೋಗ್ತಾ ಇದ್ದೀರಿ ತಿಳ್ಕೊಳ್ಳೋಣ ಏನಕ್ಕೆ ಸುಮ್ಮನೆ ಜಗಮ ಜಗ ಜಗಮ ಅಂತ ಬೆಳಕು ಉರಿತಾ ಇದೆ ನೋಡೋಣ ಅಂತ ಕೊಳ್ಳುವ ಆಸೆಯೇ ಇಲ್ಲ ಅಂತ ಇಟ್ಕೊಳ್ಳೋಣ ಏನು ಕೊಳ್ಳಬೇಕಂತ ಆಸೆ ಎಲ್ಲ ಮನೆಯಲ್ಲಿ ಎಲ್ಲ ಇದೆ ನಿಮಗೆ ಏನೇನು ಬೇಕೋ ಎಲ್ಲ ಇದೆ ವಸ್ತುಗಳು ಸುಮ್ಮನೆ ಹೀಗೆ ಒಂದು ವಾಕಿಂಗ್ ಹೋಗ್ತಾ ಇದ್ದ ಅಂತ ಇಟ್ಕೊಳ ಆಗ ಆ ಮಾರ್ಕೆಟ್ನಲ್ಲಿ ಇರುವಂತಹ ವಸ್ತುಗಳ ವ್ಯಕ್ತಿಗಳ ಅಲ್ಲಿ ನಡೆಯುವಂತಹ ಸನ್ನಿವೇಶಗಳ ಮೇಲೆ ನಿಮ್ಮ ಮನಸ್ಸು ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನೋಡ್ತೇನೆ ಯಾವುದೇ ಪ್ರೀತಿ ಇಲ್ಲ ಯಾವುದೇ ದ್ವೇಷ ಇಲ್ಲ ಆ ರೀತಿ ಇರಬೇಕು ಆ ರೀತಿ ಮಾರುಕಟ್ಟೆಗೆ ಹೀಗೆ ಸುಮ್ಮನೆ ಕೈ ಬೀಸಿಕೊಂಡು ಹೋಗಿ ಬಂದ ಹಾಗೆ ಇರಬೇಕಂತ ಇಂದ್ರಿಯ ಇಂದ್ರಿಯ ಸಾರ್ಥೇ ರಾಗದ್ವೇಷವು ಶ್ರೀಕೃಷ್ಣ ಹೇಳ್ತಾನೆ ಭಗವದ್ಗೀತೆ ಅಂತ ಈ ರಾಗದ್ವೇಷಗಳು ಬೇಗ ಬೇಡ ಎಂಬತಕ್ಕಂಥದ್ದು ಎಲ್ಲಿದೆ ಇಂದ್ರಿಯಸಿ ಇಂದ್ರಿಯಸ್ಸಿ ಅರ್ಥ ಇಂದ್ರಿಯಗಳಲ್ಲಿ ಇಂದ್ರಿಯ ಅರ್ಥಗಳಲ್ಲಿ ಅದರ ಮನೆ ಮಾಡ್ಕೊಂಡಿದ್ದೆ ಅಂತ ಹೇಳಿ ಅದಕ್ಕೆ ಬೇರೆ ಯಾವುದೇ ಮನೆ ಇಲ್ಲ ನೀವು ಇಂದ್ರಿಯಗಳನ್ನು ಮತ್ತು ಇಂದ್ರಿಯ ವಿಷಯಗಳನ್ನು ಬಿಟ್ಟುಬಿಡಿ ನಿಮಗೂ ಬಾಧಿಸುವುದಿಲ್ಲ ನೀವು ಮುಟ್ಲಿಕ್ಕೆ ಬರೋದಿಲ್ಲ ಯಾಕಂದರೆ ಅವ್ರ ಮನೆ ಬಿಟ್ಟು ಬರೋದಿಲ್ಲ ಹೊರಗಡೆ ಅವು ಟೆರಿಟರಿ ಬೌಂಡ್ರಿ ಅಷ್ಟೇ ನಾವು ಯಾವಾಗ ಈ ವಿಧಾನಗಳಿಗೆ ಹೊರಕೊಡ್ತೇವೆ ಅಂತ ನಾವು ಅವು ಬೌಂಡ್ರಿ ಕೈ ಹಾಕ್ತಾರೆ ನಾವು ಯಾವಾಗ ಅವ್ರ ಸೀಮೆಯೊಳಗೆ ಬರ್ತಿದೆಯೋ ಆವಾಗ ಅವನನ್ನು ಹಿಡ್ಕೋತಾರೆ ಎಲ್ಲ ತನಕ ನಾವು ಆ ಸೀಮೆಯಿಂದ ದೂರದಲ್ಲೇ ಇರ್ತಿದೆಯೋ ಆವಾಗ ನಾವು ಅಂಟಿಕೊಳ್ಳದೆ ಹೋಗಿ ಬಂದು ವ್ಯವಹಾರವನ್ನು ಮಾಡ್ತಾ ಇದ್ದಾರೆ ನಾವು ಕೂಡ ಈ ದ್ವೇಷದಿಂದ ಮುಕ್ತರಾಗಬಹುದು ಇನ್ನು ನಂತರ ಬರ್ತದೆ ದ್ವೇಷ ನ ದ್ವೇಷ ನ ರಮತೆ ಭಕ್ತನಾದವನು ಸಾಮಾನ್ಯ ಇಂದ್ರಿಯ ವಿಷಯಗಳಲ್ಲಿ ಕ್ರೀಡಿಸುವುದಿಲ್ಲ ರಮಿಸುವುದಿಲ್ಲ ರಮತೆ ಅಂತ ಹೇಳಿದ್ರೆ ರಮ್ ಅಂಥೇಳಿದ್ರೆ ಕ್ರೀಡಿಸು ಮುಳುಗು ಅದರಲ್ಲೇ ಉಳ್ಕೊಂಡಿರುವಂಥ ಅದು ಹೇಗಪ್ಪ ಅಂತ ಹೇಳಿದ್ರೆ ನೀವು ಅದರ ಕರೆಕ್ಟಾದ ಒಂದು ಪಿಕ್ಚರ್ ನಿಮ್ಗೆ ಕೊಡಬೇಕು ಅಂತ ಹೇಳಿದ್ರೆ ಈ ಹಳ್ಳಿ ಕಡೆ ಹೋದರೆ ಹಂದಿಗಳು ಎಮ್ಮೆಗಳು ಕೆಸರಿನಲ್ಲಿ ಒಳ್ಳೆಯ ಡಿಸ್ಟ್ ಬರ್ತಾ ಇರುತ್ತೆ ಆವಾಗ ಹೋಗಿ ಬಿದ್ಕೊಂಡ್ಬಿಡ್ತವೆ ನಿಮಗೆ ನೋಡಿದ ಹೋಗಿ ಥುಕ್ತೇ ಏನಿದು ಹೀಗೆ ಬಿದ್ಕೊಂಡೆ ಅಲ್ಲ ಹೊರಡಾಡ್ತಾ ಇದಾವಲ್ಲ ಅಂತ ಆದರೆ ಅವಕ್ಕೆ ಎಷ್ಟು ಆನಂದ ಸಿಗ್ತಾ ಇರುತ್ತೆ ಅಂತ ಹೇಳಿದ್ರೆ ಅದ್ರ ಅವ್ಗೆ ಗೊತ್ತು ನಿಮಗೆ ಗೊತ್ತಾಗಲ್ಲ ಅವುಗಳ ಆನಂದ ಏನು ಏನು ಅಂಥೇಳಿ ಅವು ಮಾತ್ರ ಬಂತು ಅದು ಅರಮತೆ ಮುಳುಗಿ ಹೋಗುವುದು ಅದರಲ್ಲೇ ಆಟವಾಡ್ತಕ್ಕಂಥದ್ದು ಈ ಅವುಗಳಿಗಿಂತ ಸ್ವಲ್ಪ ಬುದ್ಧಿ ಸ್ವಲ್ಪ ಜಾಸ್ತಿ ಇದೆ ನನಗಷ್ಟೇ ತುಂಬ ಜಾಸ್ತಿ ಏನಿಲ್ಲ ಯಾಕೆಂಥೇಳಿದ್ರೆ ಅವುಗಳು ಆ ಕೆಸರಿನಲ್ಲಿ ಒಳ್ಳೆ ರಮತೆ ಏನೋ ಆಟವಾಡ್ತವೆ ಕೊಳ್ಳಾಡ್ತವೆ ಅಲ್ಲೇ ಉಳಿದಿರ್ತವೆ ನಾವು ಈ ಇಂದ್ರಿಯ ಮತ್ತು ಇಂದ್ರಿಯ ವಿಷಯ ಈ ಕೆಸರಿದೆಯಲ್ಲ ಕೆಸರು ಅದರಲ್ಲೇ ದೇನಿತ್ಯ ಹಗಲು ಎರಡು ಹಗಲು ಎರಡು ಹೇಗೆ ಆ ರಸವನ್ನು ಹೇರ್ತಾ ಹೇರ್ತಾ ಹೇರ್ತಾ ಅದು ಏನು ಅದು ಎಂತಹ ರಸ ಕಬ್ಬೆಲ್ಲ ಅಗಿದು ಅಗದು ಅಗದು ಅಗದು ನಿಸ್ಸಾರವಾಗಿ ಏನಿರ್ತದೋ ಕಬ್ಬಿನ ಆ ಒಂದು ಇದು ಅದನ್ನು ಕೂಡ ಅಗೆಯೋದು ಎಲ್ಲೋ ಸ್ವಲ್ಪ ರಸ ಸಿಗುತ್ತೋ ಎನ್ನುವುದು ಆ ಒಂದು ಸುಖ ಈ ಇಂದ್ರಿಯ ಸುಖ ಯಾಕೆಂದ್ರೆ ನಿಜವಾದ ಪರಮಾತ್ಮ ಸುಖ ಅಂತಕ್ಕಂಥದ್ದು ಇಂದ್ರಿಯಗಳಲ್ಲೂ ಕೂಡ ಇಂದ್ರಿಯಗಳ ಮೂಲಕ ಕೂಡ ನಮ್ಗೆ ಸಿಗುತ್ತೋ ಅದು ಆ ಪರಮಾತ್ಮನ ಸುಖದ ಒಂದು ಛಾಯೆ ಅಷ್ಟೇ ಅದೇ ನಾನು ಹೇಳಿದೆ ಹಿಂದೆ ಬೃಹಧಾರಣಿಕ ಉಪನಿಷತ್ ಅದು ಬರ್ತದೆ ಯಾವ ಆನಂದದ ಕೇವಲ ಕಿಂಚಿತ್ ಮಾತ್ರೆಯಿಂದ ಸಮಸ್ತ ಪ್ರಾಣಿಗಳು ಜೀವಿಸುತ್ತವೆಯೋ ಅಂತ ಒಂದು ವಾಕ್ಯ ಬರ್ತದೆ ನಾವು ಏನು ಇಂದ್ರಿಯ ವಿಷಯಗಳಲ್ಲಿ ಸುಖ ಸಿಗ್ತಾ ಇದೆ ಅಂತ ಭ್ರಮಿಸುತ್ತೇವೆಯೋ ಆ ಭ್ರಮೆ ಬರಬೇಕಾದರೂ ಕಾರಣ ಏನು ಅಂತ ಹೇಳಿದ್ರೆ ಭಗವಂತ ಆ ಪರಂ ಪರಮಾನಂದ ಸುಖ ಪರಮಾತ್ಮ ಸುಖ ಆ ಪರಮಾತ್ಮ ಸುಖ ಇಲ್ಲದೆ ಹೋಗಿ ನಿದ್ರೆ ಈ ಸೃಷ್ಟಿಯಲ್ಲಿ ಆ ಭ್ರಮೆ ಕೂಡ ನಮ್ಗೆ ಬರ್ತಾ ಅಂತ ಹೇಳಿದ್ರೆ ಆ ಆಟವಾಡ್ತಕ್ಕಂಥದ್ದು ಅದರಲ್ಲೇ ಆಟವಾಡ್ತಕ್ಕಂಥ ಈ ಭಕ್ತರಂತಕ್ಕಂಥದ್ದು ಅದರಲ್ಲೇ ಆಟವಾಡುವುದಿಲ್ಲ ಅವ್ರು ಆಟವಾಡ್ತಾರೆ ಅದು ಮುಂದೆ ಬರ್ತೆ ಮುಂದಿನ ಸೂತ್ರಲ್ಲಿ ಹೇಳಿದ್ದಾರೆ ಯಾವುದರಲ್ಲಿ ಆಟವಾಡ್ತಾರೆ ಅವರು ಆಟವಾಡುವುದಿಲ್ಲ ಅಂತಲ್ಲ ಅವರು ಆಟ ಆಡ್ತಾರೆ ಅವ್ರು ನಿನ್ನೂ ಉನ್ನತ ಮೊತ್ತದಂತಹ ಆಟ ಈ ಎಲ್ಲಿ ತನಕ ನಾವು ಈ ಆಟದಲ್ಲೇ ಮುಳುಗಿರ್ತೇವ್ಯೋ ಅಲ್ಲಿ ತನಕ ನಮಗೆ ಪರಮಾತ್ಮ ಲಾಭ ಉಂಟಾಗುವುದಿಲ್ಲ ಶ್ರೀರಾಮಕೃಷ್ಣರು ಆ ರಾಮಪ್ರಸಾದ್ನ ಹಾಡನ್ನ ಉದಾಹರಣೆ ಮಾಡ್ತಾ ಹೇಳ್ತಾರೆ ಭಕ್ತನ ಅದನ್ನು ಅರಿತಾ ಹೇಳ್ತಾನಂತೆ ತಾಯಿಗೆ ಅಮ್ಮ ನೀನ್ ತಿಳ್ಕೊಂಡಿದ್ಯಾ ಈ ಮಗು ಧೂಳಲ್ಲೇ ಆಟ ಆಡ್ತಾ ಇದೆ ಅದು ಅದರಲ್ಲೇ ಮಗ್ನವಾಗಿದೆ ಅಂತ ಹೇಳಿ ಆದ್ರಿಂದ ನೀನು ನನಗೆ ವಿಮುಖನಾಗಿ ಇದ್ಯಾ ದಯವಿಟ್ಟು ನನಗೆ ಅಭಿಮುಖಳಾಗು ನನಗೀ ಆಟ ಸಾಕು ಯಾವಾಗ ಈ ಜೀವಿ ಈ ಭಕ್ತ ಅಂತಕ್ಕಂಥದ್ದು ಈ ಆಟದಿಂದ ಸಾಕಾಗಿ ಅಯ್ಯೋ ಈ ಸಾಕು ಈ ಸಂಸಾರದ ಸಾಕು ಅಂತ ಸಾಕು ಅನ್ನೋದು ಬರ್ತದೋ ಚಂಡು ಚಂಡಿ ಹಿಡಿಯೋದಂದ್ರೆ ಏನು ಮಕ್ಕಳು ಚಂಡಿ ಹಿಡಿತವಲ್ಲ ಜೋರಾಗಿ ಹಾಕಿಕೊಂಡು ನೀನೇ ಬೇಕೋ ಅಮ್ಮ ನೀನೇ ಬೇಕೋ ಹೇ ಪರಮಾತ್ಮ ನನಗೆ ನಿನ್ನ ಹೊರತಾಗಿ ಬೇರೆಯೇನೂ ಬೇಡ ನಿನ್ನ ಸೃಷ್ಟಿ ಬೇಡ ನನಗೆ ನೀನೊಬ್ಲೇ ಬೇಕು ಈ ರೀತಿಯಾದಂಥ ಹಠ ಹಿಡಿದರೆ ತಾಯಿ ಯಾವ ರೀತಿ ಮನೆ ಕೆಲಸವನ್ನೆಲ್ಲ ಅಲ್ಲೇ ಬಿಟ್ಟು ತಕ್ಷಣ ಊರು ಬಂದು ಮಗವನ್ನು ಇಟ್ಕೊಂಡು ಸಮಾಧಾನಪಡಿಸ್ತಾಳೋ ಆ ರೀತಿಯಾಗಿ ಪರಮಾತ್ಮ ಬರ್ತಾನೆ ಆ ಜೀವಿಯನ್ನು ಉದ್ಧರಿಸಲಿಕ್ಕೆ ಆಗ ಬರ್ತಾನೆ ಆದರಿಂದ ಈ ಜೀವಿಗಳು ನಮತೆ ಯಾವಾಗ ಆಟ ಮಾಡುವುದಿಲ್ಲವೋ ಆಗ ಮಾತ್ರ ಆ ಒಂದು ಭಕ್ತಿಯನ್ನು ಪಡೆಯಲಿಕ್ಕೆ ಅಧಿಕಾರವನ್ನು ಹೊಂದುತ್ತಾರೆ ಅಂತ ಇಲ್ಲಿ ಹೇಳಿದ್ದಾರೆ ಅದಕ್ಕೆ ಎಷ್ಟು ಚೆನ್ನಾಗಿ ಉದಾಹರಣೆ ಏನಪ್ಪಾ ಅಂತ ಹೇಳಿದ್ರೆ ಯಮ ನಜಿಕೇತ ಹೋಗಿದ್ದಾನೆ ಯಮಲೋಕಕ್ಕೆ ಅಪ್ಪ ಕಳಿಸ್ಬಿಟ್ಟಿದ್ದಾರೆ ಅವತ್ತು ಹೊಗ್ ಮುಗಕ್ಕೋಸ್ಕ ಹೊ ಏನು ನನಗೆ ನೀನು ಉಪದೇಶ ಮಾಡ್ತೀಯಲ್ಲ ಯಾಕೆ ಅಂಥೇಳಿದ್ರೆ ಇನ್ನೊಮ್ಮ ವಿಶ್ವಜಿತ್ ಯಜ್ಞ ಮಾಡಿದ ಯಾರೋ ನಚಿಕೆ ಇತ್ತು ತಂದೆ ಆ ವಿಶ್ವಜಿತ್ ಯಜ್ಞದಲ್ಲಿ ಏನಪ್ಪ ದಕ್ಷಿಣೆ ಅಂತ ಹೇಳಿದ್ರೆ ತನ್ನ ಸಂಪತ್ತನ್ನೆಲ್ಲ ಒಂದೂ ಮಿಕ್ಕಿಸಿಕೊಳ್ಳದೆ ಧಾರೆ ಎರಿಬೇಕು ಹಾಗೆ ಅವನು ಧಾರೆ ಎರಿತಾಯಿದ್ದಾನೆ ಕೊನೆಗೆ ಉಳಿದಿರೋನು ಏನಪ್ಪ ಅಂಥೇಳಿದ್ರೆ ಕೆಲವು ಜನ ಬ್ರಾಹ್ಮಣರು ಬಂದು ನಿಂತಿದ್ದಾರೆ ಇವನತ್ರ ಇವ್ನ ದಾನ ಕೊಡ್ತಾ ಇದ್ದಾನಂತೆ ಹಸುಗಳನ್ನು ದಾನ ಕೊಡ್ತಾ ಇದ್ದಾನಂತೆ ಅವರು ಎಂತಾನ ಹಸುಗಳಪ್ಪ ಅಂತ ಹೇಳಿದ್ರೆ ಅತ್ಯಂತ ಸೂತ್ರವಾಗಿದೆ ಅಂತೆ ಹೇಗಪ್ಪ ಅಂತ ಹೇಳಿದ್ರೆ ಅತ್ಯಂತ ಬಡತನಾಗಿರುವಂತಹ ಹಸು ದುಗ್ಧೋ ಅಂದ್ರೆ ಕರೀನು ನಿಲ್ಲಿಸಿ ಬಿಟ್ಟಾಗಿದೆ ಇನ್ನು ಹಾದುಕೊಳ್ಳಲಿಕ್ಕೆ ಅದು ಕ್ಷಮ್ಯವಲ್ಲ ಅದಕ್ಕೆ ಇನ್ನೂ ಸಾಧ್ಯವಿಲ್ಲ ಎಲ್ಲ ಬತ್ತಿ ಹೋಗಿದೆ ಕಚ್ಚಲು ನಿರೇಂದ್ರಿಯ ಇನ್ನು ಕರು ಹಾಕಲಿಕ್ಕೆ ಸಾಧ್ಯವಿಲ್ಲ ಅಂತಹ ಒಳ್ಳೆ ಒಳ್ಳೆಯ ಹಸುಗಳನ್ನು ಈಗ ಅವನು ದಾನವಾಗಿ ಕೊಡ್ತಾ ಇದ್ದಾನಂತ ತಕ್ಷಣ ನೋಡ್ತಾನೆ ನಚಿಕೇತ ಅರೆ ಅಪ್ಪ ಇಂತಹ ಅಯೋಗ್ಯ ಹಸುಗಳನ್ನು ದಾನವಾಗಿ ಕೊಡ್ತಾ ಇದ್ದಾನಲ್ಲ ಇದರಿಂದ ನನ್ನ ತಂದೆಗೆ ಯಾವ ಪಾಪ ಕಾದಿದೆಯೋ ಏನೋ ಅವನು ಮಾಡ್ತಕ್ಕಂತಹ ಕರ್ಮ ಅಕರ್ಮವಾಗಿಬಿಡ್ತದೋ ಏನೋ ಹೀಗಾಗಿ ನನ್ನ ತಂದೆಯನ್ನು ನಾನು ರಕ್ಷಿಸಬೇಕು ಧರ್ಮ ಕಾರ್ಯದನ್ನು ರಕ್ಷಿಸಬೇಕು ಅಂಥೇಳಿ ಮನಸ್ಸನ್ನು ಉಳ್ಳುವನಾಗಿ ಅವನೇನು ಮಾಡ್ತಾನೆ ತಂದೆ ಹೇಳ್ತಾನೆ ಅವನ ಪ್ರಶ್ನೆಯನ್ನು ಕೇಳ್ತಾನೆ ಅಂದರೆ ಇಂಡೈರೆಕ್ಟಾಗಿ ಸ್ವಲ್ಪ ನಮಗೆ ಅಧಿಕ ಪ್ರಸಂಗ ಅಂತ ಹೇಳ ಅಂತ ಅನಿಸ್ತಾನೆ ಅವನು ಹೀಗೆ ಹೇಳುವುದಿಲ್ಲ ಅಪ್ಪ ಯಾಕೆ ಹೊಸಗಳನ್ನೆಲ್ಲ ಕೊಡ್ತಾ ಇದೆಯಾ ಚೆನ್ನಾಗಿ ಚೆನ್ನಾಗಿರೋ ಹೊಸಗಳನ್ನು ಕೊಡು ಅಂತ ಹೇಳೋದಿಲ್ಲ ಅವನು ಅವನು ಹೇಳ್ತಾನೆ ಅಪ್ಪ ಹಾಗಿದ್ರೆ ನನ್ನನ್ನು ಯಾರಿಗೆ ಕೊಡ್ತೀಯ ನೀನು ನನ್ನನ್ನು ದಾನವಾಗಿ ಯಾರಿಗೆ ಕೊಡ್ತೀಯ ಅಂತ ಅಪ್ಪ ಮೊದಲೇ ಕರ್ಮದಲ್ಲಿ ನಿರತನಾಗಿದ್ದಾನೆ ದಾನವನ್ನು ಕೊಡ್ತಾ ಇದ್ದಾನೆ ಕೊಡ್ತಾ ಇದ್ದ ಈ ಮಗ ಬಂದು ಹೀಗೆ ಇದು ಮಾಡಿ ಕೇಳ್ತಾ ಇದ್ದಾನೆ ಒಂದು ಸಲಿ ಹೀಗಂದ ಎರಡನೇ ಸಲ ಸ್ವಲ್ಪ ಬೈದ ಮೂರನೇ ಸಲಿ ಕೇಳ್ತಾ ಇದ್ದ ಆ ಮಗ ಮತ್ತೆ ಮತ್ತೆ ಬಂದು ನನ್ನನ್ನು ಯಾರು ಕೊಡ್ತಾ ಇದ್ಯಾ ನನ್ನ ಯಾರು ಕೊಡ್ತೀಯ ಒಬ್ಬ ಅಪ್ಪನಿಗೆ ನಿನ್ನ ನಮನ ಕೊಟ್ಟಿದ್ದೇನೆ ಹೋಗು ಅಂತ ನೋಡಿ ಇದು ಕಲಿಯುಗ ಅಲ್ಲ ಹಾಗೆ ನಡೆದಿದ್ದು ಕಲಿಯುಗ ಹೇಳೋದೇ ಒಂದು ಮಾಡೋದೇ ಒಂದು ಈಗೊಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನಾಳೆ ಆ ಸ್ಟೇಟ್ಮೆಂಟ್ ಕೊಟ್ಟೇ ಇಲ್ಲ ಅಂತ ಹೇಳುವಂತಹ ಪೈಕಿ ಅವರು ಆದರೆ ಅಲ್ಲ ಹಾಗಲ್ಲ ಮನಸ್ಸಿನಲ್ಲಿ ನಾವು ಅಂದ್ಕೊಂಡಿದ್ದು ಕೂಡ ಕಾರ್ಯದಲ್ಲಿ ಬರ್ತಾ ಇತ್ತು ರಥ ಏನಿತ್ಯೋ ಅದೇ ಸತ್ಯವಾಗ್ತಾ ಇತ್ತು ರಥ ಅಂತ ಹೇಳಿದ್ರೆ ಸಂಕಲ್ಪ ಮಾಡತಕ್ಕಂಥದ್ದು ಮನಸ್ಸಲ್ಲಿ ಈ ರೀತಿ ನಾನು ದಾನ ಕೊಡ್ತೇನೆ ಅಂತ ಅದು ಮಾಡಿಯೇ ಮಾಡ್ತಾನೆ ಹಾಗೆಯೇ ಈತ ಹೇಳ್ಬಿಟ್ಟ ಯಮನಗಳಿಗೆ ಹೋಗು ಈಗ ಹೋಗಲೇಬೇಕು ಬೇರೆ ನಿಧಿ ಇಲ್ಲ ನಚಿಕೇತ ತನ್ನ ತಂದೆಯ ಮೇಲೆ ಇರ್ತಕ್ಕಂತಹ ಒಂದು ಪಿತೃಭಕ್ತಿಯ ಫಲವಾಗಿ ಸಶರೀರಿಯಾಗಿಯೇ ಯಮಲೋಕಕ್ಕೆ ಹೋಗ್ತಾನೆ ಆ ಯಮಲೋಕಕ್ಕೆ ಹೋಗಿ ಯಮನ ಒಂದು ಈ ಪ್ರಶ್ನೆಯನ್ನು ಮಾಡ್ತಾನೆ ಮೂರು ದಿವಸ ಕಾಯ್ತಾನೆ ಮೂರು ದಿವಸ ಕಾದು ಯಮನಿಗೆ ಸಂತೋಷವನ್ನು ಪಡಿಸಿ ಯಮ ಇವನಿಗೆ ಮೂರು ವರವನ್ನು ಕೊಡ್ತಾನೆ ಅದರಲ್ಲಿ ಒಂದು ಮಾಲೆಯನ್ನು ಕೊಡ್ತಾನೆ ಇಡೀ ಭೂಲೋಕದಲ್ಲಿ ಇರ್ತ ಇಲ್ಲದೇ ಇರತಕ್ಕಂತಹ ಮಾಲೆ ಮತ್ತು ತಂದೆಗೆ ವರ ಇತ್ಯಾದಿಗಳನ್ನು ಕೊಟ್ಟು ನಂತರ ಕೇಳ್ತಾನೆ ಮೂರನೇ ವರವಾಗಿ ಈ ಥರ ಪ್ರಶ್ನೆ ಮಾಡ್ತಾನೆ ನನಗೊಂದು ಪ್ರಶ್ನೆ ಇದೆ ಅದಕ್ಕೆ ನೀನು ಉತ್ತರ ಹೇಳಬೇಕು ಏನಪ್ಪ ಅದು ಅಂತ ಯಮನಿಗೆ ಮುದ್ದೆ ಒಳಗಡೆ ಭಯ ಶುರುವಾಗುತ್ತೆ ಯಾಕಂದರೆ ಹುಡುಗ ಘಾಟಿ ಹುಡುಗ ಅಂತಿಂತ ಪ್ರಶ್ನೆಯನ್ನು ಕೇಳೋದಲ್ಲ ಹುಡುಗ ಕೇಳ್ತಾನೆ ಮನುಷ್ಯ ಸತ್ತ ಮೇ ಇದೆ ಇರ್ತಾನೆಯೋ ಇಲ್ಲವೋ ಅಥವಾ ಶರೀರ ಯಾವಾಗ ಭಸ್ಮವಾಗ್ತದೆಯೋ ಅಲ್ಲಿಗೆ ಎಲ್ಲವೂ ಉಪಾಯವಾಗ್ತದೆಯೋ ಆತ್ಮ ಅಂತಕ್ಕಂಥದ್ದು ಇದೆಯೋ ಇಲ್ಲವೋ ಇದ್ರೆ ಹೇಗಿದೆ ಈ ಆತ್ಮದ ಕುರಿತಾದಂತಹ ಜ್ಞಾನವನ್ನು ನನಗೆ ನೀಡಿದೆ ನೋಡಿ ಸಣ್ಣ ಬಾಲಕ ಕೇಳುವಂತಹ ಪ್ರಶ್ನೆಯೇ ಇವನು ಸರೀಸಾಗಿ ಉತ್ತರ ಹೇಳುವುದಿಲ್ಲ ಅವನಿಗೆ ಆಮಿಷಗಳನ್ನೇ ಒಟ್ಟು ಏ ಹುಡುಗ ಈ ಪ್ರಶ್ನೆಯನ್ನು ಕೇಳಬೇಡ ಇದು ದೇವತೆಗಳಿಗೇ ಗೊತ್ತಿಲ್ಲ ಇಂದು ಯಾರಿಗೇನು ಗೊತ್ತು ಹೀಗಾಗಿ ಈ ಪ್ರಶ್ನೆ ಕೇಳಬೇಡ ಈ ಪ್ರಶ್ನೆ ಬಂದಾಗಿ ನಿನಗೆ ಎಷ್ಟು ಆಯಿಸ್ಬೇಕು ಅಷ್ಟು ಕೇಳ ನೀನು ಹೇಳ್ದಾಗೆ ನಾನು ಕೊಡ್ತಾರೆ ಒಂದು ಲಕ್ಷ ವರ್ಷ ಅಂತೀವೋ ಕೊಡ್ತೇನೆ ಎಷ್ಟು ಐಸಬೇಕು ತೋ ಇಡೀ ಭೂಮಿ ಇನ್ನೇನೇನು ಲೋಗಗಳು ಬೇಕೋ ಕೇಳು ನಾನು ಕೊಡ್ತೇನೆ ಆ ಭೂಮಿ ಮೇಲೆ ಇರತಕ್ಕಂತಹ ಭೋಗಗಳನ್ನು ನಾನು ನೀನು ಕೊಡ್ತೇನೆ ಆದ್ರಿಂದ ದಯವಿಟ್ಟು ಈ ಪ್ರಶ್ನೆಯನ್ನು ಬಿಟ್ಟುಬಿಡು ಈ ಭೋಗಗಳನ್ನು ತೆಗೆದುಕೊಂಡು ಅನುಭವಿಸ್ ರಮಿಸು ಹೋಗಿ ಆಗ ಹೇಳ್ತಾನೆ ಈ अमृतामेत अब्दिकेत हेत ना देवते बड़ी बंद निन्न बड़ी बंद ನನಗೆಲ್ಲ ಸಿಗ್ತಾ ಇದೆ ಕೇಳಿದ್ದೆಲ್ಲ ಸಿಕ್ಕಿದೆ ಆದರೂ ಕೂಡ ನಾನು ನನ್ನ ಒಂದು ವಿವೇಗದ ದೃಷ್ಟಿಯಿಂದ ನೋಡಿದ್ದೇನೆ ಏನೇನು ಭೋಗಗಳು ಈ ಕೊಸ್ತಃ ಭೂಮಿಯಲ್ಲಿ ಇದೆಯೋ ಅವೆಲ್ಲವೂ ಕೂಡ ನಶವ ನೀನು ಒಂದು ಲಕ್ಷ ವರ್ಷ ಕೊಡ್ತೀಯೋ ಆಯುಸ್ಸು ಒಂದು ಲಕ್ಷದ ಒಂದೇ ವರ್ಷ ಇಡೀ ಭೂಮಿ ಕೊಡ್ತೀಯೋ ಅದನ್ನೆಲ್ಲ ಭೋಗಿಸಿದ ಮೇಲೆ ಎಲ್ಲದಕ್ಕೂ ನಾಶ ಉಂಟೇ ಉಂಟು ನಾಶವಿಲ್ಲದೇ ಇರುವಂಥ ವಸ್ತು ಯಾರೂ ಇಲ್ಲವೇ ಇಲ್ಲ ಎಲ್ಲವೂ ನಶ್ವರಯುತವಾದದ್ದು ಹೀಗಾಗಿ ಇದನ್ನು ತಿಳಿದೂ ತಿಳಿದು ಯಾರನೂ ತಾನೇ ವಿವೇಕವುಳ್ಳ ಯಾರನೂ ತಾರೆ ಈ ಇದರಲ್ಲಿ ರಮಿಸುತ್ತಾನೆ ದಯವಿಟ್ಟು ನನಗಿಲ್ಲಿ ಬೇಡ ನನಗೆ ಆ ಪ್ರಶ್ನೆ ಉತ್ತರ ಹೇಳಿ ಅಂದ್ಬಿಟ್ಟು ಆಯ್ತು ಸಿಕ್ಕ ಹಾಕೊಂಡು ನಾನು ಆ ಪ್ರಶ್ನೆಗೆ ಇಡೀ ಉತ್ತರವನ್ನು ಹೇಳ್ತಾನೆ ಆ ಒಂದು ಉತ್ತರದಿಂದ ನಮಗೆ ಈ ಆತ್ಮದ ಬಗ್ಗೆ ಇಡೀ ಕಟೋಟ ನಿಶ್ಚಿತ ಸಿಕ್ತದೆ ಇಂತಹ ಅಧಿಕಾರಿ ಅದು ಈ ಭಕ್ತರ ಈ ಜ್ಞಾನಗಳ ಲಕ್ಷಣವೇ ಅಂತ ಸಣ್ಣದರಲ್ಲಿ ರಮಿಸುವುದಿಲ್ಲ ಆಟವನ್ನು ಆಡುವುದಿಲ್ಲ ಅವರು ಕೇವಲ ಈ ಭಗವಂತನಿಗೆ ಸಂಬಂಧವಾದಂಥ ವಿಚಾರದಲ್ಲಿ ಮಾತ್ರ ರಮಿಸುತ್ತಾರೆ ನಂತರ ಬರುತ್ತೆ ನೋತ್ಸಾಹಿ ಭವತಿ ನ ಉತ್ಸಾಹಿ ಭವತಿ ಅವನು ಯಾವುದರಲ್ಲಿಯೂ ಕೂಡ ಉತ್ಸಾಹವನ್ನು ತೋರುವುದಿಲ್ಲ ಅಂತ ಉತ್ಸಾಹ ಅಂದ್ರೆ ಏನು ನಮ್ಮ ಮನಸ್ಸಿನ ಮುಂದೆ ಏನೋ ಒಂದು ಉದ್ದೇಶವಿರ್ತದೆ ಕಾಮ ಆ ಕಾಮವನ್ನು ಪೂರೈಸಿಕೊಳ್ಳಿಕ್ಕೆ ಆಸೆಯನ್ನು ಈಡೇರಿಸಿಕೊಳ್ಳಿಕ್ಕೆ ನಾವು ಮಾಡ್ತಕ್ಕಂತಹ ಸರ್ವ ಪ್ರಯತ್ನಗಳು ಉತ್ಸಾಹ ಈ ಉತ್ಸಾಹವಿಲ್ಲದೆ ಯಾವುದೇ ಕಾರ್ಯವೂ ಕೂಡ ಸಿದ್ಧಿಯಾಗುವುದಿಲ್ಲ ನೋಡಿ ಎಷ್ಟು ಉತ್ಸಾಹದಿಂದ ಮನುಷ್ಯರು ಬೆಳಿಗ್ಗೆ ಎದ್ದಾಗಿದ್ದ ರಾತ್ರಿ ಪುನಃ ಮಲ್ಕೊಳ್ಳುವವರೆಗೂ ಒಂದೇ ಸಮಯ ಹಗಲು ಎರಡು ಹಗಲು ಎರಡು ಹಗಲು ಎರಡು ಆ ಏನು ಒಂದು ಉತ್ಸಾಹದಿಂದ ದುಡಿತಾ ಇರ್ತಾರೆ ಒಂದು ಆಲೋಚನೆಯಲ್ಲಿ ಹೇಗೆ ನಾನು ಸಹಕಾರನಾಗಬೇಕು ಹೇಗೆ ನಾನು ಸುಖಿಯಾದೇನು ಹೇಗೆ ನಾನು ಅಧಿಕಾರವನ್ನು ಸಂಪಾದನೆ ಮಾಡಿ ಏನು ಇದೇ ಆಲೋಚನೆ ಆ ಆಲೋಚನೆ ತೊಡಗುವಿಕೆ ಈ ತೊಡಗುವಿಕೆಯ ಕ್ರಿಯೆಯೇ ಉತ್ಸಾಹ ಆದರೆ ಭಕ್ತನಾದವನಿಗೆ ಯಾವ ರೀತಿಯ ಉತ್ಸಾಹವೂ ಇರುವುದಿಲ್ಲ ಅವನಿಗೆ ಕೇವಲ ಭಗ ಭಗವಂತನ ವಿಷಯದಲ್ಲಿ ಮಾತ್ರ ಉತ್ಸಾಹ ಈ ಯಾವ ಸಣ್ಣ ಆಟಗಳು ಏನೇನಿದೆಯೋ ಅದು ಯಾವುದರಲ್ಲೂ ಅವನು ಉತ್ಸಾಹದನ್ನು ತೋರಿಸುವುದಿಲ್ಲ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಸರ್ವಾರಂಭ ಪರಿತ್ಯಾಗಿ ಎಲ್ಲ ಆರಂಭ ಆರಂಭ ಅಂತ ಹೇಳಿದ್ರೆ ಕೆಲಸಕ್ಕೆ ಉದ್ಯುತವಾದಂತಹ ಮನಸ್ಸು ನಾನು ಹೀಗೆ ಮಾಡಬೇಕು ನಾನು ಪೇಟೆಗೆ ಹೋಗಬೇಕು ಅಲ್ಲಿಗೆ ಇಷ್ಟು ಕಡಿಮೆ ಬೆಲೆಯಲ್ಲಿ ಇವತ್ತು ಡಿಸ್ಕೌಂಟ್ ಕೊಡ್ತಾರಂತೆ ಅಲ್ಲಿ ಹಲವತ್ತೊಂದು ಭಾಗದಷ್ಟು ದೊಡ್ಡ ಕ್ಯೂ ಇರುತ್ತಂತೆ ಆದ್ದರಿಂದ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೋಗಿ ನಿಂತ್ಕೊಳ್ಬೇಕು ನಿಂತ್ಕೊಂಡ್ಮೇಲೆ ಯಾರಾದರೂ ಎದುರುಗಡೆ ಬರ್ತಾರೆ ಸ್ವಲ್ಪ ನಮ್ಮ ಜಾಗ ಜಾಗ ಕೊಡಿ ಅಂತ ಅವರನ್ನು ಹಿಂದೆ ತಳ್ಳಬೇಕು ಇದೆಲ್ಲ ಆ ಉತ್ಸಾಹದಲ್ಲೇ ಸೇರ್ತದೆ ಏನಂದರೆ ಉದ್ದೇಶವನ್ನು ಪಡೆಯುವುದಕ್ಕೆ ಎಷ್ಟು ಆಸೆ ಆಸಕ್ತಿ ಏನಿದೆಯೋ ಅದರಲ್ಲಿ ನಮ್ಮ ಶರೀರ ಮನಸ್ಸು ಇಂದ್ರಿಯಗಳನ್ನು ತೊಡಗಿಸಿಕೊಳ್ಳುವಂತಹ ಏನು ಪ್ರಯತ್ನವಿದೆಯೋ ಅದಕ್ಕೆ ಉತ್ಸಾಹ ಅಂತ ಅಷ್ಟೇ ಆದರೆ ಭಕ್ತನಾದನಿಗೆ ಈ ಯಾವ ಉತ್ಸಾಹವೂ ಇದೆ ಯಾಕಂದರೆ ಇಂದ್ರಿಯಗಳ ವಿಷಯದಲ್ಲಿ ಅನಾಸಕ್ತಿ ಬೇಕಾಗಿಲ್ಲ ಇದೆಲ್ಲವೂ ನಶ್ವರ ನನಗೆ ತೃಪ್ತಿ ಸಿಕ್ಕಿಬಿಟ್ಟಿದೆ ಯಾವಾಗ ತೃಪ್ತು ಭವತಿ ಹಿಂದಿನ ಸೂತ್ರ ನಾವು ನೋಡಲಿ ಅವನು ತೃಪ್ತನಾಗ್ತಾನಂತ ಯಾವಾಗ ತೃಪ್ತನಾದ್ರು ಅವಾಗ ಇನ್ನೇನು ಇನ್ನೇನಕ್ಕೆ ಪ್ರಯತ್ನ ಪಡಬೇಕು ಅವನು ಯಾವ್ದನ್ನು ಅವನು ಉತ್ಸಾಹದಿಂದ ಸ್ವೀಕರಿಸ್ಬೇಕು ಅವ್ನು ಯಾವುದೇ ಉತ್ಸುಕತೆ ಇಲ್ಲ ಉತ್ಸಾಹ ಕುತೂಹಲ ಯಾವುದನ್ನು ಇಲ್ಲ ಅದನ್ನ ನೋಡ್ಬೇಕು ಇದನ್ನು ನೋಡ್ಬೇಕು ಇದು ನೋಡ್ಬೇಕು ಅದು ಮಾಡಬೇಕು ಇಲ್ವೇ ಇಲ್ಲ ತನ್ನ ಆನಂದದಲ್ಲಿ ತಾನೇ ಇರ್ತಾನೆ ಆದ್ದರಿಂದ ನ ಉತ್ಸಾಹಿ ಭವತಿ ಅವನು ಯಾವುದೇ ಉತ್ಸಾಹವನ್ನು ಹೊಂದುವುದಿಲ್ಲ ಇದಾದ ನಂತರ ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ ಪುನಃ ಆ ಪರಮ ಭಕ್ತನಾದ ಯಾವ ರೀತಿಯಲ್ಲಿ ಇರ್ತಾನೆ ಅಂತ ಹೇಳಿ ಜ್ಞಾತ್ವ ಮತ್ತೋತಿ ಸ್ತಬ್ಧೋತಿ ಆತ್ಮಾರಾಮೋಂದ್ರೆ ಯಾವುದನ್ನು ಜ್ಞಾತ್ವ ತಿಳಿದುಕೊಂಡು ಮತ್ತ ಮತ್ತನಾಗಿ ಆಗುತ್ತಾನೆಯೋತಿ ಸ್ತಬ್ಧತಿ ಸ್ತಬ್ಧನಾಗುತ್ತಾನೆ ಇದೆಲ್ಲ ಕನ್ನಡವೇ ಆತ್ಮ ರಾಮೋ ಭವತಿ ಆತ್ಮನಲ್ಲಿ ಮಾತ್ರ ರಮಿಸುತ್ತಾನೆ ಇಲ್ಲಿ ಬಂತು ನೋಡಿ ಆ ಶಬ್ದ ಹಿಂದಿನ ಸೂತ್ರದಲ್ಲಿ ನೋಡಿದ್ವಿ ಅವನು ಯಾವುದೇ ವಿಷಯದಲ್ಲೂ ರಮಿಸುವುದಿಲ್ಲ ಆಟವಾಡುವುದಿಲ್ಲ ಮುಳುಗಿರುವುದಿಲ್ಲ ಆದರೆ ಯಾವುದ್ರಲ್ಲಿ ಮುಳುಗಿರ್ತಾನೆ ಹಾಗಿದ್ರೆ ಯಾಕಂದ್ರೆ ಮನಸ್ಸು ಅಂತಕ್ಕಂಥದ್ದು ಯಾವುದ್ರಲ್ಲಾದ್ರೂ ಒಂದು ಕಡೆ ಮುಳುಗಿರಬೇಕಲ್ಲ ಇದರಲ್ಲಿಲ್ಲ ಅಂದರೆ ಅದರಲ್ಲಿರಬೇಕು ಅದರಲ್ಲಿಲ್ಲ ಅಂದರೆ ಇದರಲ್ಲಿ ಇರಬೇಕು ಇದು ಎರಡು ಬಿಟ್ಟು ಬೇರೆ ಎಲ್ಲೂ ಎಲ್ಲಿ ಸಾಧ್ಯವೇ ಹೀಗಾಗಿ ಇದೆಲ್ಲ ಅದು ಅಷ್ಟೇ ಈಗ ಈ ಪರಮ ಭಕ್ತನ ಲಕ್ಷಣವನ್ನು ತಿಳಿಸ್ತಾ ಹೇಳ್ತಾ ಇದ್ದಾರೆ ನಾರರು ಯಾವುದನ್ನು ತಿಳಿದುಕೊಂಡು ಅಂತ ಬರುತ್ತೆ ಹಾಗಾದರೆ ಇಲ್ಲಿ ತಿಳಿದುಕೊಂಡು ಅಂತ ಬಂತಲ್ಲ ಹಿಂದೆ ಎರಡರಲ್ಲಿ ಎಲ್ಲ ಯಾವುದನ್ನು ಪಡೆದುಕೊಂಡು ಯತ್ಪ್ರಾಪ್ಯ ಯಾವುದನ್ನು ಪಡೆದುಕೊಂಡು ಅಂತ ಬಂತು ಇಲ್ಲಿ ಯಜ್ಞಾತ್ವ ಯಾವುದನ್ನು ಅರಿತುಕೊಂಡು ಅಂತ ಬರ್ತಾ ಇತ್ತು ಇದರಿಂದ ನಾಲ್ಕರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಪರೋಕ್ಷವಾಗಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಭಕ್ತಿಗೂ ಜ್ಞಾನಕ್ಕೂ ಯಾವುದೇ ವ್ಯತ್ಯಾಸವಿಲ್ಲ ಅಜ್ಞಾನಿಗಳು ಮಾತ್ರ ಲೋಕದಲ್ಲಿ ಭಕ್ತಿ ಬೇರೆ ಜ್ಞಾನ ಬೇರೆ ಭಕ್ತಿ ಬೇರೆ ಹೀಗೆ ಕಚ್ಚಾಡ್ತಾ ಇದ್ದಾರೆ ಇವರು ಜ್ಞಾನಿಗಳು ಇವರು ಭಕ್ತಿಗಳು ಭಕ್ತಿಯೋಗಿಗಳು ಭಕ್ತರು ಈ ರೀತಿಯಾದಂಥ ಭೇದವನ್ನು ಪರಮಾತ್ಮ ಯಾವತ್ತೂ ಎಣಿಸುವುದಿಲ್ಲ ಆ ಒಂದು ಸ್ಥಿತಿಯಲ್ಲಿ ಭಕ್ತನೂ ಒಂದೇ ಜ್ಞಾನಿಯೂ ಒಂದೇ ಗುರಿ ಒಂದೇ ಆ ಗುರಿ ಒಂದೇ ಅಂತ ತಿಳಿಸ್ಲಿಕ್ಕೆ ಇಲ್ಲಿ ಎತ್ ಜ್ಞಾತ್ವಾ ಯಾವುದನ್ನು ಅರಿತುಕೊಂಡು ಯಾವ ಭಕ್ತಿಯನ್ನು ಅರಿತುಕೊಂಡು ಯಾವ ಪರಮಾತ್ಮನನ್ನು ಅರಿತುಕೊಂಡು ಅನ್ನುವಂಥ ಅರ್ಥವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಇನ್ನೊಂದು ಏನು ವೈಶಿಷ್ಟ್ಯ ಏನಪ್ಪಾ ಅಂತ ಹೇಳಿದ್ರೆ ಹಿಂದಿನ ಎರಡು ಸೂತ್ರಗಳಲ್ಲಿ ಎಲ್ಲಬ್ಧವಾ ಯಾವುದನ್ನು ಪಡೆದುಕೊಂಡು ಅಂತ ಬಂತು ಈ ಲಾಭ ಅಂತಕ್ಕಂಥದ್ದು ಪರಮಾತ್ಮನ ಇಚ್ಛೆಯನ್ನು ಸೂಚಿಸ್ತದೆ ಆ ಭಗವಂತನ ಇಚ್ಛೆ ಇದ್ದರೆ ಮಾತ್ರ ಭಕ್ತಿ ನಮಗೆ ಸಿಗ್ತದೆ ಅಂತ ಅರ್ಥ ಅವನು ಕೃಪೆ ಬೇಕು ಕೃಪೆ ಇಲ್ಲದೆ ಹೋದರೆ ಪರಮ ಭಕ್ತಿ ಯಾರಿಗೂ ಸಿಗುವುದಿಲ್ಲ ಕೃಪೆಯನ್ನು ಅಪೇಕ್ಷಿಸ್ತದೆ ಈ ಭಕ್ತಿ ಹೀಗಾಗಿ ಎಲ್ಲಧ್ವ ಅಂತ ಹೇಳಿದ್ರು ನಂತರ ಹೇಳಿದ್ರು ಯತ್ ಪ್ರಾಪ್ಯ ಅಂದ್ರೆ ಪಡೆದು ಇದರಲ್ಲಿ ಪರೋಕ್ಷವಾಗಿ ಏನು ಹೇಳ್ತಾ ಇದ್ದಾರೆ ಅಂತ ಕೇವಲ ಕೃಪೆ ಸಾಧ್ಯವಿಲ್ಲ ಈ ಕೃಪೆ ಬರಬೇಕಾದರೂ ಕೂಡ ಪುರುಷ ಪ್ರಯತ್ನ ಇರಬೇಕು ನಾನು ಮನೆಯಲ್ಲಿ ಸುಮ್ಮನೆ ಹಾಸಿಗೆ ಮೇಲೆ ನಿದ್ದೆ ಮಾಡ್ತೇನೆ ನನಗೆ ಪರಮ ಭಕ್ತಿ ಬರಲಿ ಪರಮ ಭಕ್ತಿ ಬರಲಿ ಪರಮಭಕ್ತಿ ಬರಲಿ ಅಂತೇಳಿ ಜಪ ಮಾಡಿದ್ರೆ ಬರಲ್ಲ ಅನ್ನೋನ್ನು ಸೂಚಿಸುವುದಕ್ಕೆ ಎಂದು ಹೇಳಿದ್ದಾರೆ ಯತ್ ಪ್ರಾಪ್ಯ ಯಾವುದನ್ನು ಪ್ರಯತ್ನ ಪೂರ್ವಕವಾಗಿ ಪಡೆದು ಶ್ರೀರಾಮಕೃಷ್ಣ ಒಂದು ಉದಾಹರಣೆಗೆ ಕೊಡ್ತಾರೆ ಹೇಗೆ ಈ ಪುರುಷ ಪ್ರಯತ್ನ ಮತ್ತು ಕೃಪೆ ಹೇಗೆ ಸಮನ್ವಯ ಮಾಡಬಹುದು ಹೇಗೆ ಸಮನ್ವಯ ಮಾಡ್ಬೋದು ಕೃಪೆಯ ಗಾಡಿ ಬೀಸ್ತಾನೇ ಇದೆ ಸಮುದ್ರದ ಮೇಲೆ ಆದರೆ ಈ ಸಮುದ್ರದ ಮೇಲೆ ಹೋಗುವಂಥ ದೋಣಿಗಳಿದೆಯಲ್ಲ ಅದು ತನ್ನ ಹಾಯಿಯನ್ನು ಬಿಚ್ಚಿದರೆ ಆ ಬಿಚ್ಚುವಂಥ ಪ್ರಯತ್ನವನ್ನು ಮಾಡಬೇಕು ಬಿಚ್ಚು ತೆಗೆದು ಮಾಡಿದಾಗ ಮಾತ್ರ ನಮಗೆ ಆ ದೋಣಿಯ ದಿಕ್ಕನ್ನು ಬದಲಾಯಿಸುವಂತಹ ಮತ್ತು ಆ ದೋಣಿಯ ವೇಗವನ್ನು ನಿಯಂತ್ರಿಸುವಂತಹ ಒಂದು ಶಕ್ತಿ ನಮಗೆ ಸಿಗ್ತದೆ ಶಕ್ತಿ ಪರಮಾತ್ಮನದ್ದೇ ಆ ಕೃಪಾಶಕ್ತಿ ಅಂತಕ್ಕಂಥ ಪರಮಾತ್ಮನದಂತೆ ಅದರಲ್ಲಿ ಯಾವುದೇ ಸಂಶಯವಿಲ್ಲ ಗಾಳಿ ಬೀಸುವುದು ನಮ್ಮ ಇಚ್ಛೆಯಿಂದಲ್ಲ ಅದಿದೆ ಪ್ರಕೃತಿಯಲ್ಲಿ ಅದು ಬೀಸ್ತಾ ಇಲ್ಲ ಆದರೆ ಆ ಗಾಳಿಯನ್ನು ಏನು ಮಾಡಬೇಕು ದೋಣಿಯವನು ಆಯನ್ನು ಹೀಗೆ ಮಾಡಬೇಕು ಅಷ್ಟಾದರೂ ಮಾಡಬೇಕಾ ಅದು ಪುರುಷ ಪ್ರೇಮ ನಾವು ಮಾಡಬೇಕಾಗಿರೋದೇನು ಪರಮಾತ್ಮ ಶಾಸ್ತ್ರದಲ್ಲಿ ಭಕ್ತಿಯನ್ನು ಬೆಳೆಸ್ಕೊಡ್ಬೇಕಾದ್ರೆ ಏನೇನು ಮಾಡಬೇಕು ಅನ್ನುವಂತಹ ಕೆಲವೊಂದು ನನ್ನ ಕ್ರಿಯೆಯನ್ನು ಹೇಳಿದ್ದಾನೆಯೋ ಅದನ್ನು ನಿಷ್ಠೆಯಿಂದ ಅವನ ಮೇಲೆ ಶ್ರದ್ಧೆಯನ್ನು ಇಟ್ಟುಕೊಂಡು ಎಲ್ಲ ಅವನಿಗೆ ಅರ್ಪಿಸಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾಗ ಈ ಭಕ್ತಿಯನ್ನು ಆತ ಕೊಡುತ್ತಾನೆ ಇಲ್ಲದೆ ಹೋದರೆ ಯಾರ್ಯಾರಿಗೋ ಭಕ್ತಿ ಕೊಟ್ಬಿಡ್ತಿದ್ದ ಬರೀ ಕೃಪೆ ಇದ್ದಿದ್ದರೆ ಜಗತ್ತಿನಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲರೂ ಭಕ್ತರಾಗೋದಿತ್ತಲ್ಲ ಯಾಕಾಗೋದಿಲ್ಲ ಯಾಕೆ ಅಂದ್ರೆ ಅಲ್ಲಿ ಅವ್ರಿಗೆ ಬೇಕು ಅಂತ ಅನಿಸ್ತೀವಿ ಈ ಬೇಕು ಅಂತ ಅನಿಸೋದೆ ನಮ್ಮ ಪ್ರಯತ್ನ ನಾವು ಬೇಕು ಅಂತಾಗ ಅವನು ಕೊಡ್ತಾನೆ ಅದನ್ನೇ ಕ್ರಿಸ್ತ ಹೇಳ್ತಾನೆ ನಾಕ್ ಇಟ್ ಶುಲ್ ಬಿ ಓಪನ್ ಆಸ್ ಆ್ಯಂಡ್ ಇಟ್ ಶೆಲ್ ಬಿ ಗಿವನ್ ಅಂಡ್ ಟು ಯು ಕೇಳು ನಾನು ನಿನಗೆ ಕೊಡ್ತೇನೆ ಯಾಕೆ ಕೇಳಬೇಕು ಸ್ವಾಮಿ ಕೇಳ್ದೇನೆ ಕೊಡ್ಬೋದಲ್ಲ ತಾವು ಅಂದರೆ ನಿನಗೆ ಬೇಕೋ ಬೇಡೋ ನನಗೇನು ಗೊತ್ತಪ್ಪ ನಿನಗೆ ಬೇಡದೆ ನಾನು ಕೊಟ್ಟರೆ ನಿನಗೆ ದುಃಖವಾಗ್ತದೆ ಯಾಕೆಂದರೆ ನಿನಗೆ ಬೇಡ ನಿನಗೆ ಸಂಸಾರವೇ ಬೇಕು ಆದರೂ ಕೂಡ ಭಗವಂತ ಭಕ್ತಿಯನ್ನು ಕೊಟ್ಟಿದ್ದಾನೆ ಈಗ ಹೇಗಿರ್ಬೋದು ನಿನಗೆ ಸಣ್ಣ ಉದಾಹರಣೆ ಅಂತ ಹೇಳಿದ್ರೆ ಒಬ್ಬನಿಗೆ ಯೋಗ್ಯತೆ ಇಲ್ಲದೆ ಅದು ಸಿಕ್ಕಿದರೆ ಹೇಗೆ ಅಂತ ಶ್ರೀರಾಮಕೃಷ್ಣರ ಅನೇಕ ಭಕ್ತರಿದ್ದರಲ್ಲ ಅದರಲ್ಲಿ ಮಧುರಾನಾಥ ಅಂತಕ್ಕಂಥವನು ಶ್ರೀರಾಮಕೃಷ್ಣ ರಸದ್ದಾರ ಅಂತ ಹೇಳಿದ್ರೆ ಅವರ ಸಾಧನೆಗೆ ಬೇಕಾದಂಥ ಎಲ್ಲ ಸಂಪತ್ತಿನ ಅವನು ಪೂರೈಸ್ತಾ ಇದ್ದ ಅವರು ಇವತ್ತು ಇಸ್ಲಾಂ ಧರ್ಮ ಸಾಧನೆ ಮಾಡಬೇಕು ಇದಕ್ಕೆ ಏನೇನು ಬೇಕೋ ಅಂತೆಲ್ಲ ಪೂರೈಸ್ತಾ ಇದ್ರು ಅಥವಾ ವೈಷ್ಣವ ಧರ್ಮ ಸಾಧನೆ ಮಾಡಬೇಕು ಇದಕ್ಕೆ ಏನೇನು ಬೇಕೋ ಅಂತೆಲ್ಲ ಪೂರೈಸ್ತಾ ಇದ್ದೆ ಇಂತಹ ಪೂರೈಸುವವನು ರಸದ್ದಾರ ದೊಡ್ಡ ಶ್ರೀಮಂತ ಅವನಿಗೊಮ್ಮೆ ಇಚ್ಛೆ ಆಯಿತು ಅದು ಒಂದು ಮಾರ್ಕಟ ಇಚ್ಛೆ ಅಷ್ಟೇ ಯಾಕೆಂದರೆ ಅವನೊಬ್ಬ ಭೋಗಿ ನಿಜವಾಗಿಯೂ ಕೂಡ ಶ್ರೀರಾಮಕೃಷ್ಣ ಜೀವನದಲ್ಲೇ ಬರ್ತದೆ ಅವನು ಪೀಡಿಸ್ತಾನ ಸರಿ ಠಾಕೂರ್ ದಯವಿಟ್ಟು ನನಗೆ ನಿಮಗೆ ಯಾವ ಒಂದು ಅವಸ್ಥೆಗಳು ಬರ್ತದೆಯೋ ನನಗೂ ಕೂಡ ಒಂದು ಸ್ವಲ್ಪ ರುಚಿ ತೋರಿಸಿ ನನಗೂ ಕೂಡ ಆ ಭಾವವನ್ನು ಬರೆಸಿ ನನಗೂ ಕೂಡ ದೇವಿಯ ಮೇಲೆ ಭಕ್ತಿಯನ್ನು ಬರೆಸಿ ಅಂತ ಅದೆಲ್ಲ ಬರೆಸ್ಲಿಕ್ಕೆ ಸಾಧ್ಯವೇನಪ್ಪ ಇಲ್ಲ ಇಲ್ಲ ನೀವು ಮಾಡಬೇಕು ನೀವು ದೇವಿಗೆ ಹೇಳಿದ್ರೆ ಹಾಗೆಯೇ ಆಗ್ತದೆ ದಯವಿಟ್ಟು ಬರೆಸಿ ಅಂತ ಸರಿ ತುಂಬ ಗೋಳೆಟ್ಕೊಂಡ ಹಲವಾರು ದಿವಸ ಇವರ ನಿಂದನೇ ಸುತ್ತಾರೋ ಯಾವಾಗಲೂ ಸರಿ ಹೋಯ್ತಪ್ಪ ಆಗದಪ್ಪ ದೇವಿ ಇಚ್ಛೆ ಇದ್ದರೆ ಆಗತ್ತೆ ಶ್ರೀರಾಮಕೃಷ್ಣದು ಅದೊಂದು ವೈಶಿಷ್ಟ್ಯ ಅವ್ರು ಯಾರ ಮೇಲೆ ಕೃಪೆ ಮಾಡ್ತಿದ್ರೋ ಅವ್ರಿಗೆ ಹೀಗೆ ಹೇಳ್ತಿರಲಿಲ್ಲ ಆಯಿತು ನಾನು ಮಾಡ್ತೇನೆ ಅಂತ ಯಾವತ್ತೂ ನಾನು ಒಂದು ಇದ್ದಲ್ಲ ಶ್ರೀರಾಮಕೃಷ್ಣ ಅವ್ರು ಹೇಳ್ತಿದ್ರು ಅವ್ರಲ್ಲಿ ಯಾಕಂದರೆ ನಾನು ಅಂತದು ಸಂಪೂರ್ಣ ಅಳಿಸಿ ಹೋಗಿದ್ದೆ ಆಯಿತು ತಾಯಿಯ ಇಚ್ಛೆ ಇದ್ದರೆ ಆಗುತ್ತೆ ಹೌದು ಅಂದರೆ ಇವರು ಹೇಳಿದ್ದಾರೆ ಅಂತ ಲೆಕ್ಕ ಆಗುತ್ತೆ ಅಂತ ಲೆಕ್ಕ ಅದು ಗ್ಯಾರಂಟಿ ಮೊದಲು ನಾತನಿಗೆ ಶುರುವಾಯಿತು ಮಾರ್ಗನಿರ್ದೇಶದಲ್ಲೇ ಏನು ಭಕ್ತಿ ಏನು ಭಾವ ಏನು ಕಣ್ಣಿನಲ್ಲಿ ಆನಂದಾಶ್ರು ಏನು ಮೂರು ದಿವಸ ಇಪ್ಪತ್ತ್ನಾಲ್ಕು ಗಂಟೆ ಅದು ಈಗಿನ ಭಾಷೆಯಲ್ಲಿ ಹೇಳಬೇಕಾದ್ರೆ ಟ್ವೆಂಟಿ ಫೋರ್ ಅಂತ ಹೇಳಬಹುದು ನಿರಂತರವಾಗಿ ಆ ದೇವಿಯ ಕುರಿತ ಅಂತ ಒಂದು ಚೂರು ಒಂದು ಲೆಕ್ಕಪತ್ರ ಕೈಯಲ್ಲಿ ಇಟ್ಕೊಂಡಿದ್ದಾನೆ ದೇವಿ ಕಾಣಿಸ್ತಾ ಇದ್ದ ಲೇಖನಿ ದೇವಿ ಸೇವಕರು ದೇವಿ ಮನೆ ಆಳು ಕಾಲು ಗೋಡೆ ಎಲ್ಲ ದೇವಿ ಅವನು ಚಿಂತೆ ಹತ್ಕೊಡ್ತು ಹೀಗಿದ್ದರೆ ನಾನು ಎಷ್ಟೇ ನಡೆಸೋದು ಹೇಗೆ ನೋಡಿ ಈ ಆನಂದದ ಮಧ್ಯೆಯೂ ಕೂಡ ಇಷ್ಟು ಆನಂದ ಸಿಗ್ತಾ ಇದೆ ಅವನು ಇದರ ಮಧ್ಯೆಯೂ ಕೂಡ ಅವನು ಎಷ್ಟೇ ಚಿಂತೆ ಹತ್ಕೊಡ್ತು ಅಯ್ಯೋ ಇನ್ನೆಲ್ಲ ನಡೆಸೋದು ಹೇಗೆ ನಾನು ಓಡ್ ಬಂದ ನನ್ನ ನಾಲ್ಕನೇ ದಿವಸ ಓಡು ಬಂತು ಅವ್ರ ಕಾಲಿಗೆ ಬಿದ್ದು ಠಾಕೂರ್ ದಯವಿಟ್ಟು ನನಗೆ ಇಂಥದ್ದೆಲ್ಲ ಏನು ಬೇಡ ನಾನು ನಿಮ್ಮ ಸೇವಕ ನಾನು ನಿಮ್ಮ ದಾಸ ನಿಮ್ಮ ಸೇವೆ ಮಾಡ್ಕೊಂಡು ಇದ್ಕೊಂಡ್ಬಿಡ್ತೀನಿ ಅದರಿಂದ ಬರುವ ಪುಣ್ಯವೇ ನನಗೆ ಸಾಕು ಇನ್ನೇನು ನನಗೆ ಬೇಕಾಗಿಲ್ಲ ಇನ್ನೇನು ಕೊಡ್ಬೇಡ ಈ ಭಕ್ತಿ ಭಾವನ ನೀವೇ ತೊಗೊಂಬಿಡಿ ನನಗೆ ಬೇಡ ಇದೆ ಅಂದ್ಬಿಟ್ಟು ಯೋಗ್ಯತೆ ಇಲ್ಲಿದ್ದೀವು ಬೇಡದೆ ಹೋದರು ಕೊಟ್ಟರೆ ಹೀಗಾಗ್ತದೆ ಅದು ಉಳಿಸ್ಕೊಳ್ಳಿಕ್ಕಾಗೋದಿಲ್ಲ ಹೀಗಾಗಿ ಆ ಇದನ್ನ ತೋರಿಸ್ಲಿಕ್ಕೆ ಅವ್ರು ಹೇಳ್ತಾ ಇದ್ರೆ ಯತ್ ಪ್ರಾಪ್ಯ ಅಂದ್ರೆ ನಮ್ಮ ಪುರುಷ ಪ್ರಯತ್ನವೂ ಕೂಡ ಇರಬೇಕು ಅಂತ ಆದ್ರೆ ಇದರಲ್ಲಿ ಈ ಒಂದು ಸೂತ್ರದಲ್ಲಿ ಏನು ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಮತ್ತೋ ಭವತಿ ಆ ಪತ್ತ ನಾಲು ಭವತಿ ಆತ್ಮಾರಾಮೋ ಭವತಿ ಮತ್ತ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ಎರಡು ಅರ್ಥ ಇದೆ ಅಂತ ಅಂತ ನಾವು ಕೇಳಿದೀವಿ ನಿಮಗೆ ಇಡೀ ಒಳ್ಳೆ ಚಳಿಗಾಲದಲ್ಲಿ ಏಳು ಗಂಟೆ ಆದ್ಮೇಲೆ ದಸ ದಾರಿಯಲ್ಲಿ ಸಿಗ್ತಾರೆ ಮತ್ತ ಅದಕ್ಕೆ ಸರಿಯಾದ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಬಾನಮತ್ತರು ಅಂತ ಆ ರೀತಿ ಈ ಭಕ್ತನಾದವನು ಮುಡುಗಿ ಎದ್ದಾಗ ಅವನು ಕೂಡ ಈ ಮತ್ತನಾಗ್ತಾನಂತ ಯಾವ ರೀತಿ ಈ ದುಂಬಿ ಹೂವಿನ ಮೇಲೆ ಕುಂತ್ಕೊಂಡು ಮಕರ ಮಕ್ರಾಂತವನ್ನ ಹೀರ್ತಾ ಹೀರ್ತಾ ಹೀರ್ತಾ ಇಡೀ ಪ್ರಪಂಚವನ್ನೇ ಮರ್ತು ಹೋಗ್ತದೆಯೋ ತನ್ನ ದೇಹದ ಮೇಲಿನ ಒಂದು ಅವಸ್ಥೆಯನ್ನೇ ಅದು ಕಳ್ಕೊಂಡು ಹೋಗ್ಬಿಡ್ತದೆಯೋ ಹಾಗೆ ಈ ಭಕ್ತನಾದವನು ಈ ಪ್ರಪಂಚದ ಮೇಲಿನ ಈ ಏನು ಪ್ರಜ್ಞೆ ಇದೆಯೋ ಆ ಪ್ರಜ್ಞೆಯನ್ನು ಕಳೆದುಕೊಂಡು ಬಿಡ್ತಾನ ಪ್ರಪಂಚ ಅವನ ಪಾಲಿಗೆ ಸತ್ ಹೋಗ್ತದೆ ಹುಡುಕರನ್ನು ನೋಡಿ ಅವ್ರಿಗೆ ಕೇಳಿ ಪ್ರಪಂಚ ಇದೆಯೇನಪ್ಪ ಗೊತ್ತಿಲ್ಲ ಅವರು ಏನೂ ಗೊತ್ತಿಲ್ಲ ಒಳ್ಳೆ ಮೋರಿಯಲ್ಲಿ ಬಿದ್ದುಕೊಂಡು ಅವರ ಒಂದು ಲೋಕದಲ್ಲೇ ಇರ್ತಾರೆ ಆ ರೀತಿ ಶಾಸ್ತ್ರಲ್ಲೂ ಕೂಡ ಹೇಳಿದರು ಭಗವದ್ಭಕ್ತಿಯಲ್ಲಿ ಯಾರು ಮುಳುಗಿ ಹೋಗ್ತಾರೋ ಅವರಲ್ಲಿ ಅನೇಕ ಲಕ್ಷಣಗಳು ಕಾಣಿಸ್ತಾವಂತೆ ಅವರು ಕೆಲವೊಮ್ಮೆ ಜಡರಂತೆ ಮುಂದೆ ಬರ್ತದೆ ಸ್ತಬ್ಧೋ ಭವತಿ ಜಡ ಯಾವುದೇ ಪ್ರಕ್ರಿಯೆ ಇಲ್ಲದೆ ಹಾಗೆ ಸುಮ್ಮನೆ ಕೂತ್ಕೊಂಡಿರ್ತಾರೆ ಜಡ ಅಂದರೆ ಒಳಗಡೆ ಒಳ್ಳೆ ಚೈತನ್ಯ ಇರ್ತದೆ ಹೊರಗಡೆ ಮಾತ್ರ ನೋಡುವರಿಗೆ ಏನಪ್ಪ ಇವರು ಜಡನಂತೆ ಬಿದ್ದಿದ್ದಾನಲ್ಲ ಅಂತ ಜಡ ಬರಲ್ಲ ಅಂತ ಒಬ್ಬ ಇದ್ದ ಹೀಗೆ ಬಿದ್ಕೊಂಡಿರೋ ಯಾವಾಗಲೂ ಒಳ್ಳೆ ಮಾತ್ರ ಆತ್ಮಾರಾಮ ಯಾರಿಗೂ ಕೂಡ ಅವನ ಆ ಅವಸ್ಥೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ ಆ ರಾಜನ ಒಬ್ಬ ಬಿಟ್ಟರೆ ಎಲ್ಲರೂ ಹೀಯಾಡಿಸಿ ಕಲ್ಲು ಹೊಡೆದು ಅವನ್ನು ಅವಮಾನ ಮಾಡ್ತಾ ಇದ್ದ ಆದರೆ ಅವನು ಮಾತ್ರ ಆತ್ಮಾರಾಮನಾಗಿ ಚೈತನ್ಯವಂತನಾಗಿ ಇದ್ದ ಸ್ತಬ್ಧ ಜಡರಂತೆ ಇರ್ತಾರೆ ಕೆಲವೊಮ್ಮೆ ಉನ್ಮತ್ತರಂತೆ ಅಂದರೆ ಪುಚ್ಚರಂತೆ ಇರ್ತಾರಂತೆ ಅಂದರೆ ಎಲ್ಲ ಹುಚ್ಚಾಸ್ಪತ್ರೆಯಲ್ಲಿ ಹುಚ್ಚರಲ್ಲ ಭಗವದ್ಭಕ್ತರು ಅಂತ ಅರ್ಥ ಅಲ್ಲ ಇದು ಇನ್ನೊಂದು ರೀತಿ ಅದಕ್ಕೆ ಅನ್ವಯ ವ್ಯತಿರೇಕ ಮಾಡಬಾರದು ಭಕ್ತರು ರೀತಿಯಲ್ಲಿ ಇರ್ತಾರೆ ಅಂತ ಅಂದ್ರೆ ಅವರ ಒಂದು ಏನು ಚಟುವಟಿಕೆಗಳಿದೆಯೋ ಸಾಮಾನ್ಯ ಜನರಿಗೆ ಅದು ಅರ್ಥವಾಗುವುದಿಲ್ಲ ಹೀಗಾಗಿ ಉನ್ಮತ್ತರಂತೆ ವರ್ತಿಸುತ್ತಾರಂತೆ ಜಡವತ್ ಉನ್ಮತ್ತವತ್ ಕೆಲವೊಮ್ಮೆ ಪಿಶಾಚವತ್ತು ಪಿಶಾಚಿಗಳಂತೆ ಯಾವುದೇ ರೀತಿಯಾದಂತಹ ಶುಚಿ ಅಶುಚಿಯ ಭೇದವಿಲ್ಲದಂತೆ ಎಂತ ಆಗ್ತದೆ ಶ್ರೀರಾಮಕೃಷ್ಣ ಜೀವನದಲ್ಲಿ ಬರುತ್ತೆ ಒಬ್ಬ ಬರ್ತಾನೆ ಅವಧೂತ ಉನ್ನತವಾದಂತಹ ಅಸತ್ಯವನ್ನ ಕಂಡುಕೊಂಡವನು ಮೈಯೆಲ್ಲ ವಿಕಾರವಾಗಿದೆ ಎಷ್ಟೋ ದಿವಸ ಆಯ್ತು ಸ್ನಾನ ಮಾಡಿ ದೊಡ್ಡ ದೊಡ್ಡ ಉಗುರುಗಳು ಅವನು ಆ ತಲೆ ಕೂದಲನ್ನ ಕತ್ತರಿಸಿ ಎಷ್ಟೋ ದಿವ್ಸವಾಯ್ತು ಬಂದ್ಬಿಟ್ಟು ಅಲ್ಲಿ ಎದುರುಗಡೆ ಇರ್ತಕ್ಕಂತಹ ಎಂಜಿಲೆಲೆ ಇದೆಯಲ್ಲ ಅಲ್ಲಿ ನಾಯಿಗಳ ಜೊತೆಗೆ ಆ ಏಂಜಿಲ್ ಎಲ್ಲಿಯಲ್ಲೇ ಊಟ ಮಾಡಲಿಕ್ಕೆ ಶುರು ಮಾಡೋದು ಶ್ರೀರಾಮಕೃಷ್ಣ ಭಯವಾಯಿತು ಅವ್ರಿಗೂ ಗೊತ್ತಾಯ್ತು ಇವನೊಬ್ಬ ಜ್ಞಾನೀಯೇ ಅಂತ ಆದರೆ ಅವ್ರಿಗೂ ಭಯ ಆಯಿತು ಅವರೊಂಥರ ಮಗುವಿನ ರೀತಿಯಲ್ಲಿ ಅವರು ಭಯ ಅಂದರೆ ಭಯ ಬರಬೇಕಾದ ನಿಜವಾದವ್ರಿಗೆ ಏನಿಲ್ಲ ಆದರೂ ಕೂಡ ಮಗುವಿನ ಸ್ವಭಾವ ಬಂದ್ಬಿಡ್ತದ ಇನ್ನೊಂದು ಬರ್ತಲ್ಲಿ ಬಾಲವತ್ತಂದರೆ ಇಲ್ಲಿ ಮಗುವಿನ ಸ್ವಭಾವ ಶ್ರೀರಾಮಕೃಷ್ಣಗೆ ಬಿದ್ದು ಈ ಮಗುವಿನ ಸ್ವಭಾವ ಬಂದ್ಬಿಡ್ತದೆ ಅವರು ಕೇಳ್ತಾರೆ ಹುಡು ನಾನು ಕೂಡ ಈ ರೀತಿ ಆಗಬೇಕೇನೋ ನನಗೂ ಕೂಡ ಈ ಅವಸ್ಥೆ ಬರುತ್ತೇನೋ ಅಂತ ಕೇಳ್ತಾರೆ ನಾನು ಕೂಡ ಹೀಗೆ ನಾಯಿಗಳ ಜೊತೆಗೆ ಊಟ ಮಾಡಬೇಕಾದ ಅವಸ್ಥೆ ಬರುತ್ತೇನೋ ಆ ಅವನು ನಾಯಿಗಳ ಜೊತೆಗೆ ಅತ್ಯಂತ ಪ್ರೇಮದಿಂದ ಊಟ ಆ ಎಂಜಿಲಿನ ಊಟ ಮಾಡ್ತಾ ಇದ್ದಾನೆ ಎಂಜಿಲೋ ಇನ್ನೂ ಗೊತ್ತಿಲ್ಲ ನಮ್ಮ ದೃಷ್ಟಿಯನ್ನೋದು ಎಂಜಿಲೋ ಅವನ ದೃಷ್ಟಿಯಲ್ಲಿ ಬ್ರಹ್ಮ ಅಲ್ಲಿ ಊಟವೂ ಕಾಣಿಸ್ತಾ ಅವನು ಶರೀರ ತನ್ನ ಧರ್ಮ ಮಾಡ್ತಾ ಇದ್ದೇನೆ ತನ್ನ ಧರ್ಮವನ್ನು ಮಾಡ್ತಾ ಇದ್ದೆ ಅವನಿಗೆ ಗೊತ್ತಿಲ್ಲ ಅವನು ಅಲ್ಲೇ ಇದ್ದಾನೆ ಆನಂದವಾಗಿದ್ದಾನೆ ತನ್ನ ಇದರಲ್ಲೇ ಆನಂದವಾಗಿದ್ದಾನೆ ಇದು ಹೊತ್ತರ ಲಕ್ಷಣ ಬಾಲವತ್ತು ಬಾಲಕರಂತೆ ಶ್ರೀರಾಮಕೃಷ್ಣರು ಕೂಡ ಬಾಲಕರಂತೆ ಇದ್ದು ಹೇಗೆ ಆ ಒಂದು ಯುವ ಯುವ ಭಕ್ತರ ಮುಂದೆ ಅವರು ತಮಾಷೆ ಮಾಡಿಕೊಂಡು ನಗ್ತಾ ಆಟವಾಡ್ತಾ ಕೀಟ್ಲೆ ಮಾಡ್ತಾ ಯಾರಾದ್ರು ಬಂದರೆ ಇವ್ರೇನು ಪರಮಹಂಸ ಅಂತ ಹೇಳ್ತಾರೆ ಒಳ್ಳೆ ಹುಡುಗರ್ ಥರ ಹುಡುಗಾಟೆ ಮಾಡ್ಕೊಂಡಿದ್ದಾರಲ್ಲ ತಮಾಷೆ ಮಾಡಿಕೊಂಡು ಅಂತ ಎಲ್ಲರಿಗೂ ಆಶ್ಚರ್ಯವಾಗ್ತೈತಿ ಅದು ಜ್ಞಾನಿಯ ಒಂದು ಲಕ್ಷಣ ಬಾಲಕರಂತೆ ಮುಗ್ಧರಾಗಿ ಇದೆಲ್ಲ ಬೇರೆ ಬೇರೆ ಅವಸ್ಥೆ ಈ ಅವಸ್ಥೆಯನ್ನೇ ಈ ಸೂತ್ರದಲ್ಲಿ ಸಾರವಾಗಿ ಹೇಳ್ತಾರೆ ಮತ್ತೋ ಭವತಿ ಮತ್ತರಾಗ್ತಾರಂತೆ ಸ್ತಬ್ಧೋ ಭವತಿ ಜಡವಾಗ್ತಾರಂತೆ ಸ್ತಬ್ಧರಾಗ್ತಾರಂತೆ ಯಾವ ಕೆಲಸ ಇವು ಕೆಲಸವೂ ಅವ್ರಿಗಿಲ್ಲ ಯಾಕಂದರೆ ಅವ್ರಿಗೆ ಏನು ಮಾಡಬೇಕಾಗಿದ್ದಿಲ್ಲ ಇಲ್ಲ ನಾನು ಮಾರ್ಕೆಟ್ಗೆ ಹೋಗಿ ಸಂಸಾರ ನಡೆಸಬೇಕು ಶರೀರ ಮಾಡ್ಬೋದಿ ತನ್ನಲ್ಲಿ ಮಾಡುವಂತಹ ಬುದ್ಧಿ ಇಲ್ಲ ಅಹಂ ನಾನು ಮಾಡ್ತಾ ಇದ್ದೇನೆ ಅನ್ನುವಂಥ ಬುದ್ಧಿ ಇಲ್ಲ ಆದ್ದರಿಂದ ಸಬ್ಧ ಭವತಿ ಆತ್ಮಾರಾಮ ಭವತಿ ಅವರ ಆನಂದ ಅಥವಾ ರಾಮ ಆರಾಮ ಅಂದರೆ ಎರಡು ಅರ್ಥ ಇದೆ ಒಂದು ಆಟವಾಡುವ ಸ್ಥಳ ಅದಕ್ಕೆ ಆರಾಮ ಅಂತ ಹೆಸರು ಸಂಸ್ಕೃತದಲ್ಲಿ ಆರಾಮ ಅಂದರೆ ತೋಟ ಅಂತ ಅರ್ಥ ತೋಟದಲ್ಲಿ ಮಕ್ಕಳು ಆಟ ಮೈದಾನ ಇಲ್ವೋ ಆ ರೀತಿ ಅದೊಂದು ಮೈದಾನ ಆ ಮೈದಾನದಲ್ಲಿ ಆಡ್ತಾನಂತೆ ಭಕ್ತ ಯಾವ ಮೈದಾನಪ್ಪ ಅಂತ ಹೇಳಿದ್ರೆ ಆತ್ಮ ಅನ್ನುವಂಥ ಮೈದಾನ ಆತ್ಮವೇ ಮೈದಾನವೇ ತನ್ನ ಸ್ವರೂಪವೇ ಮೈದಾನ ಅದರಲ್ಲಿ ಯಾವಾಗಲೂ ಆಟ ಆಡ್ತಾ ಇದ್ದಾನೆ ಅಂತ ತನ್ನಲ್ಲಿ ತಾನೇ ಆಟವಾಡ್ತಾ ಇರ್ತಾನೆ ಇದು ಆ ಭಕ್ತನ ಲಕ್ಷಣವನ್ನು ಹೇಳಿ ಸಂಕ್ಷಿಪ್ತವಾಗಿ ಇವತ್ತು ಇಲ್ಲಿಗೆ ಮುಗಿಸೋಣ ಸಮಯವಾಯಿತು ಮುಂದಿನ ತರಗತಿಯಲ್ಲಿ ಇದನ್ನು ಮುಂದುವರೆಸ್ತಾ ಮುಂದಿನ ಸೂತ್ರಕ್ಕೆ ಹೋಗೋಣ ಪೂರ್ಣಮದೂರ್ಣಮಿದ ಪೂರ್ಣಾತ್ ಪೂರ್ಣ ಉದಚ್ಯೆ ಪೂರ್ಣಸ್ಯ ಪೂರ್ಣಮದ ಪೂರ್ಣಮೇವಶಿಷ್ಯ ಓಂ ಶಾಂತಿಶಾಂತಿಶಾಂತಿ ಹರಿ ಓಂ ತತ್ಸ್ರೀಕೃಷ್ಣರ್ಪಣಮಸ್ತು